ಾಪಾಯ ಧರ್ಮ ಸರ್ವರ್ಮಸ್ವಿಣಿ ಅವತಾರರಿಷ್ಠಾ ರಮಕೃಷ್ಣ ತೇನ ಕಳಿ अजं अजरं अनंतं ಜ್ಞಾನ महांतं ಅದಿ ಭೂತದೇಹಿಹೀನ ಸಕಲಕರಣಹೀನವೂತಸ್ಥಿತ ಹರಿಂ ಅಮಾಯಂ ಸರ್ವಗಂ ಸರ್ವಗಂ ಅಂದ ಗರುಡ ಪುರಾಣದ ಪರಿಚಯಾತ್ಮಕವಾಗಿರ್ತಕ್ಕಂಥ ಈ ಉಪನ್ಯಾಸದಲ್ಲಿ ತದಂತರ್ಗತವಾಗಿರತಕ್ಕಂತಹ ಬೃಹಸ್ಪತಿ ನೀತಿಯನ್ನು ಕೊಡ್ ನೋಡ್ತಾ ಇದ್ವಿ ನೂರ ಹದಿಮೂರನೇ ಅಧ್ಯಾಯದ ಆ ಬೃಹಸ್ಪತಿಯ ನೀತಿ ಅದರಲ್ಲಿ ಇನ್ನು ಅನೇಕ ಒಳ್ಳೆ ವಿಚಾರಗಳು ಬರುತ್ತೆ ಅದೇನು ಅನ್ನೋದು ನೋಡೋಣ ಸಾವಶೇಷಾ ಕಾರ್ಯಾನ್ ಅರ್ಥೈಶ್ಚ ಯುಜ್ಯತೆ ತಸ್ಮಾತ್ ಸರ್ವಾ ಕಾರ್ಯಾವಶೇಷಿ ಕಾರಯಿತು ಒಂದು ಪ್ರಾಕ್ಟಿಕಲ್ ಸಜೆಷನ್ ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಸಾವಶೇಷಾಣಿ ಅದನ್ನು ಒಂದು ಚೂರೂ ಬಿಡದೆ ಅದರ ಪ್ರತಿಯೊಂದು ಅಂಗಗಳನ್ನು ಕೂಡ ಆ ಕರ್ಮವನ್ನು ಮಾಡಬೇಕಂತೆ ಹಾಗೆ ಮಾಡಿದರೆ ನಾವು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಕರ್ಮವನ್ನು ಶುರು ಮಾಡಿದ್ವೋ ಆ ಉದ್ದೇಶ ನಮ್ಮ ಕೈ ಸೇರ್ತದೆ ಹಾಗಿಲ್ಲದೆ ಯಾವುದೇ ಲೋಪದೋಷ ಇಟ್ಕೊಂಡು ಅರ್ಧಂಬರ್ಧ ಮಾಡಿದರೆ ಆ ಕೆಲಸವನ್ನು ಯಾವ್ದು ಮಾಡಬೇಕೋ ಅದು ಮಾಡದೇ ಹೋದರೆ ಆ ಒಂದು ಕಾರ್ಯ ನಾವು ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ವೋ ಆ ಉದ್ದೇಶವನ್ನ ನಮಗೆ ಕೈಗೂಡಿಸೋದಿಲ್ಲ ಆಗ ನಾವು ಅಯ್ಯೋ ಇದು ವಿಫಲವಾಯಿತು ಅಂತ ಕಂಪ್ಲೇಂಟ್ ಮಾಡ್ತೇವೆ ಆ ಕಂಪ್ಲೇಂಟ್ ಆಸ್ಪದವೇ ಇಲ್ಲ ಯಾಕೆಂದ್ರೆ ನಾವು ನಮ್ಮ ಉದ್ದೇಶಕ್ಕೆ ತಕ್ಕಂತೆ ಯತ್ನವನ್ನ ಮಾಡಿದ್ದಲ್ಲಿ ಆಗ ಆ ಉದ್ದೇಶ ಅನ್ನೋದು ನೂರಕ್ಕೆ ನೂರು ಸಫಲವಾಗ್ತಾ ನಾವು ಅಸಡ್ಡೆಯಿಂದ ಸೋಮಾರಿತನದಿಂದ ಬೇಜವಾಬ್ದಾರಿಯಿಂದ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದೆ ಅದನ್ನು ಹೆನವೊಂದು ಮುಗಿಸ್ಬೇಕು ಮಾಡ ಮುಗಿಸ್ಬಿಡ್ಬೇಕು ಅಂತ ಹೇಳ್ತೀವಲ್ಲ ಹಾಗೆ ಮಾಡಿದಲ್ಲಿ ಖಂಡಿತವಾಗಿಯೂ ಅದು ತನ್ನ ಫಲವನ್ನು ಕೊಡೋದಿಲ್ಲ ಆದ್ರಲ್ಲೇ ಸಾವಶೇಷ ಅವಶೇಷ ಅಂದರೆ ಅಂಗಗಳು ಅದರ ಅದ್ರದ್ದೇನೇನಿದೆಯೋ ಅಂಗಗಳು ಅದರ ಸಮೇತವಾಗಿ ಕಾರ್ಯಾಣಿ ಏನೇನ್ ಮಾಡ್ಬೇಕು ಅಂತ ಇದೀವೋ ಅದನ್ನ ಕುರುವನ್ ಮಾಡುತ್ತಾ ಅರ್ಥೈಶ್ಚಯುಜತೆ ನಾವು ಅಂದ್ಕೊಂಡಿರ್ತಕ್ಕಂತಹ ಪ್ರಯೋಜನದೊಂದಿಗೆ ನಾವು ಕೂಡಿಕೊಳ್ತೇವೆ ಸೇರ್ತೇವೆ ತಸ್ಮಾತ್ ಅದರಿಂದ ಸರ್ವಾಣಿ ಕಾರ್ಯಾಣಿ ಎಲ್ಲ ಕಾರ್ಯಗಳನ್ನ ಸಾವಶೇಷಾಣಿ ಕಾರ ನಾವೇನ್ ಮಾಡ್ಬೇಕು ಅದರ ಅಂಗಗಳ ಸಹಿತವಾಗಿ वागी, स्वेको, स्वेको। संचयं दिवसं चूरू पारे अगर निभास निर्वहस अंजन क्षय संचयं ಒಂದಿಷ್ಟು ಕಾಡಿಗೆ ಹಾಕೋತಾ ಇರ್ತೀವಿ ದಿನ ದಿನ ಯಾವಾಗ ಖರ್ಚಾಯ್ತು ಅಂತಲೇ ಗೊತ್ತಾಗಲ್ಲ ಕಾಡಿಗೆ ಹೀಗೆ ತಗೋತಾ ಇರ್ತೀವಿ ಹಾಕ್ತಾ ಇರ್ತೀವಿ ಹೀಗೆ ತಗೋತಾ ಇರ್ತೀವಿ ಹಾಕೋತಾ ಇರ್ತೀವಿ ಮುಗದೆ ಹೋಗ್ಬಿಡ್ರಿ ಅಂಜನಸ್ಯ ಕ್ಷಯ ದೃಷ್ಟ ವಲ್ಮೀಕ ಸ್ಯತು ವಲ್ಮೀಕ ಹುತ್ತ ಯಾವಾಗ ಬೆಳ್ದು ಇಷ್ಟೋರ್ದಾಗ ಆಗ್ಬಿಡುತ್ತೆ ಗೊತ್ತಾಗಲ್ಲ ಇದು ಅನಕ್ಕೆ ಆಗ್ತಾ ಏರು ಪೇರು ಏರು ಇಳಿವು ಎರಡೂ ಕೂಡ ನಮಗೆ ಅರಿವಿಲ್ಲದಂತೆ ಆಗ್ತಾ ಇತ್ತು ದಿವಸಂ ಅವಂಧ್ಯ ದಿವಸ ವೇಸ್ಟ್ ಮಾಡಬಾರದು ದಿನವನ್ನ ಹಾಳು ಮಾಡಬೇಡಿ ಅದರಿಂದ ದಾನ ಅಧ್ಯಯನ ಕರ್ಮಸು ಆ ಒಂದು ದಿನದಿಂದ ದಾನ ಮಾಡುವುದರಿಂದ ಅಥವಾ ಅಧ್ಯಯನ ಮಾಡುವುದರಿಂದ ಒಳ್ಳೆ ಕರ್ಮ ಮಾಡುವುದರಿಂದ ಆ ದಿವಸವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತ ಇದೊಂದು ನಮಗೆ ಹಿದಮಿ ವನೇಪಿ ಪಿ ಪ್ರಭವಂತಿ ಪ್ರಭವಂತ ರಾಗಿಣಾಂ ಗೃಹೇ ಪಂಚೇಂದ್ರಿಯ ನಿಗ್ರಹ ತಪ ಅಕುತ್ಸಿತೆ ಕರ್ಮಣಿ ಯ ಪ್ರವರ್ತತೆ ನಿವೃತ್ತರಾಗೃಹಂ ತಪೋವನ ಮನೆ ಬಿಟ್ಟು ಯಾಕ್ರಿ ಕಾಡುಗೋಡು ಹೋಗ್ತೀರಾ ತಪಸ್ ಮಾಡೋಕೆ ಯಾಕೆ ಓಡೋಗ್ಬಾರ್ದ ಕಾಡಿಗೆ ಒನೇಪಿ ದೋಷಾ ಪ್ರಭವಂತಿ ರಾಗಿಣ ನೀನು ಮನೆಗೆ ಬಿಟ್ಟು ಓಡೋಗಿ ಅಲ್ಲಿಂದ ಕಾಡು ಹೋದ್ರು ಕೂಡ ನೀನು ರಾಗಿ ಆದ್ರಿಂದ ರಾಗಿ ಅಂದ್ರೆ ರಾಗಿ ತಿನ್ನೋನು ಅಂತಲ್ಲ ರಾಗ ಉಳ್ಳೋನು ಅಂತ ಅರ್ಥ ಅಟ್ಯಾಚ್ಮೆಂಟ್ ಮೈಂಡಲ್ಲಿರೋದು ಮನೆಯ ಬಿಟ್ಟು ಓಡೋದ್ರೆ ಅಟ್ಯಾಚ್ಮೆಂಟ್ ಇನ್ನಿಂದ ಬರುತ್ತದೆ ಬೆನ್ನಲ್ಲಿ ಅಂಟಿಕೊಂಡೇ ಇದೆ ಆದ್ರಿಂದ ಕಾಡ್ನಲ್ಲೂ ಕೂಡ ಅದೇ ಅಟ್ಯಾಚ್ಮೆಂಟ್ ಬರುತ್ತೆ ಅಲ್ಲೊಂದು ರೆಸಾರ್ಟ್ ಮಾಡ್ತಾನ ಹ್ಮ ರೆಸಾರ್ಟ್ ಮಾಡ್ತಾನ ಅದೇ ಶ್ರೀರಾಮಕೃಷ್ಣ ಹೇಳದಾಗಿ ಆ ಸಾವು ಒಂದು ಕೌಪಿನವನ್ನು ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಕೊನೆ ಒಂದು ಸಂಸಾರ ಕಟ್ಕೊಂಡಂತ ಅದು ಇಲ್ಲಿ ಕಚ್ಕೊಂಡೋಗ್ತಾ ಇತ್ತು ಇಲ್ಲಿಗೋಸ್ಕರ ಒಂದು ಬೆಕ್ ಸಾಕದಂತೆ ಬೆಕ್ಕ ಒಂದು ಹಾಲು ಬೇಕು ಹಾಲು ಏನ್ ಮಾಡೋದು ದನ ಬೇಕು ದನ ಕರಿಯೋಕೆ ಒಬ್ಬಳು ಬೆಕ್ ನೋಡ್ಕೊಳಕ್ಕೆ ಸರಿ ಇನ್ನೇನು ಮಾಡು ಕಟ್ಕೊಂಡೇ ಬಿಡೋಣ ಅಂತ ನಮ್ಗಲ್ಲ ಅವ್ರಿ ಒಂದು ಕೋಪಿನಕ್ಕೋಸ್ಕರ ಅಂತ ಹಾಗೆ ಹ್ಯಾ ಹೇಗ್ ಬರುತ್ತೆ ಅದು ಇದು ಅಂತ ಚೂರು ಚೂರು ಚೂರು ಚೂರು ಇಟ್ಕೊಂಡೇ ಬರುತ್ತದು ಸ್ವಲ್ಪ ರಾಗ ಇದ್ರೂ ಸಾಕು ರಾಗ ಅಂದ್ರೆ ವಿಕೆ ಅಂತಲೇ ಅರ್ಥ ರಂಜನಾ ರಾಗ ರಜ ರಜ್ಜ ಸಜ್ಜ ಇದೆರಡು ಕೂಡ ಧಾತುಗಳು ಆದ್ರಿಂದ ಕಾಡಿಗೆ ಓಡೋದ್ರೆ ಉಪಯೋಗ ಇಲ್ಲ ಗೃಹೇ ಬಿ ಪಂಚೇಂದ್ರಿಯ ನಿಗ್ರಹ ತಪ ಮನೆಯಲ್ಲಿ ಐದು ಇಂದ್ರಿಯಗಳನ್ನ ನಿಗ್ರಹ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ತಪಸ್ ಯಾಕೆಂದ್ರೆ ಕ್ಷಣ ಕ್ಷಣಕ್ಕೂ ಪ್ರತಿಯೊಂದು ಇಂದ್ರಿಯಗಳಿಗೂ ಆಹಾರ ಸಿಗ್ತಾ ಇರುತ್ತೆ ಗೃಹಸ್ಥಾಶ್ರಮದಲ್ಲಿ ಆ ಆಹಾರವನ್ನು ಸ್ವೀಕರಿಸಬಾರದು ಉಪವಾಸಗಳು ಬೇಕು ಏಕಾದಶಿ ಮಾಡಿ ಉಪಯೋಗ ಇಲ್ಲ ಏಕಾದಶಿಲಿ ಏನು ಉಪಯೋಗ ಏಕಾದಶಿ ಅಂದ್ರೆ ಏನ್ ಗೊತ್ತ ನಿಜವಾದ್ಲೂ ಹನ್ನೊಂದು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತ ಅರ್ಥ ಅಲ್ಲಿ ಹನ್ನೊಂದು ಇಂದ್ರಿಯ ಯಾವುದದು ಹನ್ನೊಂದು ಇಂದ್ರಿಯ ಪಂಚ ಜ್ಞಾನೇಂದ್ರಿಯ ಮನಸ್ ಅದನ್ನು ನಿಗ್ರಹ ಮಾಡೋದು ಬಿಟ್ಟು ಇಲ್ಲಿ ಅನ್ನ ಒಂದು ಬಿಟ್ಟು ಅನ್ನಕ್ಕಿಂತಲೂ ಜಾಸ್ತಿ ಆಗಿ ಬೇರೆ ಪದಾಹಾರಗಳನ್ನೆಲ್ಲ ಸ್ವೀಕಾರ ಮಾಡಿದರೆ ಏನೇ ಏಕಾದಶಿ ಆಯಿತು ದೇವರು ಸ್ಮರಣೆ ಮಾಡಲಿಲ್ಲ ಬರೀ ಪಕ್ಕದ ಮನೆಯ ಸ್ಮರಣೆ ಮಾಡಿ ಅದು ಉಪಯೋಗ ಇಲ್ಲ ಆದ್ರಿಂದ ಹೇಳ್ತಾರೆ ಇಲ್ಲಿ ಸೂತರು ಐದು ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕಂತೆ ಅದೇ ತಪಸ್ ಮನೆಯಲ್ಲಿತ್ತು ಅಕುತ್ಸಿತೆ ಕರ್ಮಣಿ ಯ ಪ್ರವರ್ತತೆ ನಿವೃತ್ತರಾಗಸ್ಯ ಗುಹಂ ಗೃಹಂ ತಪೋವನಂ ಅಕುತ್ಸಿತ ಕರ್ಮಣಿ ಶ್ರೇಷ್ಠವಾಗಿರ್ತಕ್ಕಂತಹ ಕರ್ಮ ಕುತ್ಸಿತವಾದ ನಿಂದ್ಯವಾದ ಕರ್ಮದಲ್ಲಿ ತೊಡಗದೇ ಇರುವಿಕೆ ಯಾವುದೋ ಅಧರ್ಮವೋ ಅದರಲ್ಲಿ ತೊಡಗದೇ ಇರುವಿಕೆ ಇದನ್ನು ಮಾಡಿದಲ್ಲಿ ಯಾರು ನಿವೃತ್ತರಾಗನೋ ರಾಗ ಯಾರಲ್ಲಿವೋ ಅವನಿಗೆ ಮನೆಯೇ ಒಂದು ತಪೋವನ ಅಂತಾರೆ ಸತ್ಯ ರಕ್ಷ್ಯತೆ ಧರ್ಮ ವಿದ್ಯ ಯೋಗೇನ ರಕ್ಷ್ಯತೆ ಮೃಜಯ ರಕ್ಷ್ಯತೆ ಪಾತ್ರ ಕುಲಂ ಶೀಲೇನ ರಕ್ಷ್ಯತೆ ಸತ್ಯ ರಕ್ಷ್ಯತೆ ಧರ್ಮ ನೀವು ಏನೇನೋ ಧರ್ಮ ಕಾರ್ಯ ಮಾಡಿ ಒಂದು ಸುಳ್ಳು ಹೇಳಬೇಡಿ ಸಾಕು ನಿಮ್ ಧರ್ಮ ಎಲ್ಲ ನೀರಿನಲ್ಲಿ ಹೋಮ ಅಂತ ಹೇಳೋದು ಯಾಕಂದ್ರೆ ನೀರಿನಲ್ಲಿ ಹೋಮ ಅನ್ನೋದು ಒಂದು ಧರ್ಮ ಅದು ನಮಗೆ ಗೊತ್ತಿಲ್ಲ ಅಷ್ಟೇ ಶ್ರೌತ ಕರ್ಮದಲ್ಲಿ ನೀರಿನಲ್ಲೂ ಹೋಮ ಮಾಡಬೇಕು ಅಪ್ಸುಜುಹೋತಿ ಅಂದಲೇ ವಾಕ್ಯ ಉಂಟು ಶ್ರುತಿ ವಾಕ್ಯ ನೀರಿನಲ್ಲಿ ಹೋಮ ಮಾಡಬೇಕು ಅಂತ ಹೋಮ ಅಂದರೆ ಏನು ತ್ಯಾಗ ಅಂತ ಅರ್ಥ ಶ್ರುತಿಯಲ್ಲಿ ತ್ಯಾಗ ನಮ್ಮದ್ದಲ್ಲದನ್ನಾಗಿ ಮಾಡುವುದು ಪರಮಾತ್ಮನಿಗೆ ಅರ್ಪಿಸು ನೀರಿನಲ್ಲೂ ಕೂಡ ಅಲ್ಲಿ ಬಿಡ್ತಾರೆ ಇದನ್ನು ಹೂವಾ ಇತ್ಯಾದಿ ಏನೇನಿದೆಯೋ ಕೊನೆಯಲ್ಲಿ ಯಜ್ಞ ಮಾಡಿ ಉಳಿದು ಭಾಗವಲ್ಲ ಇದು ಹಿಂದಿಂತ ದೇವತೆಗಳಿಗೆ ಅಂತ ಅದರಿಂದ ನಾವು ಲೌಕಿಕರು ಹೇಳ್ತೇವಲ್ಲ ನೀರಿನಲ್ಲಿ ಹೋಮ ಅಂತ ಏನೊಂದು ಅರ್ಥ ವ್ಯರ್ಥ ಅಂತ ಅರ್ಥ ಹಾಕಿ ತಗೋಬೇಕೇ ಹೋಮ ಮಾಡಿದ್ರೆ ಅದು ವ್ಯರ್ಥ ಅಲ್ಲ ಅದು ಅದು ಸರಿಯೇ ಶ್ರುತಿ ಪ್ರಕಾರ ನೋಡಿ ಇದು ಆದರೆ ವ್ಯರ್ಥವಾಗತ್ತೆ ಅಂತ ಅರ್ಥ ಧರ್ಮ ಸತ್ಯದಿಂದ ಕೂಡಿರಬೇಕು ಸತ್ಯ ವಾಕ್ಯ ಸತ್ಯ ವಚನ ಹೇಳೋದ್ರಿಂದ ಹೇಳೋದರ ಜೊತೆ ಜೊತೆಗೆ ಧರ್ಮ ಮಾಡಬೇಕು ಆಚರಿಸಬೇಕು ವಿದ್ಯಾ ಯೋಗೇನ ರಕ್ಷ್ಯತೆ ಸರಿ ಈ ಎರಡು ಅರ್ಥ ಉಂಟು ನೀವು ವಿದ್ಯೆ ಕೇವಲ ಪುಸ್ತಕ ಜ್ಞಾನ ಅಥವಾ ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂತ ಅದನ್ನೇನಾದರೂ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡಿದ್ರ ಮಾಡಲಿಲ್ಲ ಏನಾಯ್ತು ಹೋಟೋ ಆಯ್ತು ನಾಶವಾಯ್ತು ಸುಮ್ಮನೆ ಈ ಬ್ರೈನ್ನಲ್ಲಿ ಅನುಭವ ಪರ್ಯಂತವಾಗಿ ಇಲ್ಲದೆ ಕೇವಲ ಸೂಪರ್ಫಿಷಿಯಲ್ ಆಗಿದ್ರೆ ಯಾವುದೇ ವಿದ್ಯ ಕೂಡ ಹೊಟೋಗುತ್ತೆ ಈಗ ಒಂದು ಸಂಗೀತ ಕಲಿಬೇಕು ಅಂತ ಎಲ್ಲ ಊರು ಹೊರ್ಬಿಡೋದು ಮಾಲ್ಕೌನ್ಸ್ ಅಂದ್ರೆ ಹಿಂಗೆ ಆಮೇಲೆ ಇದಂದ್ರೆ ಹಿಂಗೆ ಬೃಂದಾವನ ಸಾರಂಗ ಅಂದ್ರೆ ಹಿಂಗೆ ಎಲ್ಲ ರಾಗ ಇದು ಹೊಡೆದ್ಬಿಟ್ಟು ಅದ್ರ ಸಂವಾದಿ ರಾಗ ಇದ್ರನ್ನೆಲ್ಲ ಊರು ಹೊಡೆದ್ಬಿಟ್ಟು ನಾವು ಅದು ಹೇಗೆ ನಡೆಯುತ್ತೆ ಅದರ ಸಂಚಾರ ಅದ್ರ ತಲೆಯಲ್ಲಿ ಇಲ್ಲದೆ ಹೋದ್ರೆ ಪ್ರತಿಯೊಂದು ನೋಟ್ಸು ಉಪಯೋಗ ಏನಾಯ್ತು ವಿದ್ಯಾ ಯೋಗೇನ ರಕ್ಷತೆ ಯಾವಾಗಲೂ ಕೂಡ ಅದರ ಜೊತೆಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇರಬೇಕು ಯೋಗ ಅಂದ್ರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಲ್ಲಿ ಆ ವಿದ್ಯೆಯ ಅಪ್ಲಿಕೇಶನ್ ಮತ್ತೆ ಮೃಜಯ ರಕ್ಷತೆ ಪಾತ್ರ ಪಾತ್ರ ಇರುತ್ತೆ ನೀವು ಚೆನ್ನಾಗಿ ಅದನ್ನು ತಿಕ್ಕಿ ತೊಳೆದೇ ಇದ್ರೆ ಮಣ್ಣು ಅಥವಾ ಇಜಿಲೋ ಅಥವಾ ಈಗಿನ ಕಾಲದಲ್ಲಿ ವಿಮೋ ಅದು ಹಾಕಿ ಅವಾಗವಾಗ ಕ್ಲೀನ್ ಮಾಡದೆ ಹೋದರೆ ಪಾತ್ರ ನಾಶವಾಗುತ್ತೆ ಮೃಜಯ ರಕ್ಷತೆ ಪಾತ್ರಂ ಕುಲಂ ಶೀಲೆಯ ರಕ್ಷತೆ ಒಂದು ಕುಲ ಒಂದು ಕುಲ ಯಾವುದರಿಂದ ರಕ್ಷಿಸಲ್ಪಡ್ತದೆ ಶೀಲ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಲ್ವಾ ಆ ಕುಲ ನಾಶವಾದ ಹಾಗೆ ಲೆಕ್ಕ ಕುಲ ಮಸಿ ಬಳ್ದಾಗೆ ಲೆಕ್ಕ ಅದರಿಂದ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಯಸ್ಮಿನ್ ವಯಸ್ಸಿ ಯತ್ಕಾಲ ನಿಶಿ ಯನುಹೂರ್ತೆ ಕ್ಷಣೇ ವಾತಿ ತದನ್ಯ ಬಹಳ ಇಂಪಾರ್ಟೆಂಟು ಹೇಗಿದೆ ಈಗ ಯಸ್ಮಿನ್ ವಯಸ್ಸು ಯಾವ ವಯಸ್ಸಲ್ಲಿ ನಾವು ಏನ್ ಕರ್ಮ ಮಾಡಿರ್ತೇವಿಯೋ ಎತ್ ಕಾಲೆ ಯಾವ ಕಾಲದಲ್ಲಿ ಒಂದು ಕರ್ಮ ಮಾಡಿರ್ತೇವಿಯೋ ಎದ್ದಿವ ದಿವಸ ಅಥವಾ ಯಾವ ವಾರದಲ್ಲಿ ನಾವು ಆ ಕರ್ಮ ಮಾಡಿರ್ತೇವಿಯೋ ಎಚ್ಚವ ಅಥವಾ ಯಾವ ರಾತ್ರಿಯಲ್ಲಿ ಆ ಕರ್ಮವನ್ನು ಮಾಡಿರ್ತೇವ್ಯೋ ಎನ್ ಮುಹೂರ್ತೆ ಯಾವ ಮುಹೂರ್ತದಲ್ಲಿ ನಾವು ಆ ಕಾಲವನ್ನು ಯಾವುದೋ ಒಂದು ಕರ್ಮ ಮಾಡಿರ್ತೇವಿಯೋ ಕ್ಷಣೇವಾ ಯಾವ ಕ್ಷಣದಲ್ಲೇ ಆ ಕರ್ಮವನ್ನು ಮಾಡಿರ್ತೇವಿಯೋ ತಥಾ ಅದರ ಫಲ ಆಯಾ ವಯಸ್ಸಿನಲ್ಲಿ ಆಯಾ ಕಾಲದಲ್ಲಿ ಆಯಾ ಹಗಲಲ್ಲೋ ಆಯಾ ರಾತ್ರಿಯಲ್ಲೋ ಆ ಕ್ಷಣದಲ್ಲೋ ಆ ಮುಹೂರ್ತದಲ್ಲೇ ಬರೋದು ನ ತದನ್ಯಥಾ ಅದು ಹೊರತುಪಡಿಸಿ ಬೇರೆ ನಮಗ ಕರ್ಮ ಫಲ ಕೊಡೋದೇ ಇಲ್ಲ ಅಂತ ಚೆನ್ನಾಗೇ ಇದ್ದ ಅರವತ್ತು ವರ್ಷ ಆ ನನ್ ಫುಲ್ ಪಾಪರಾದ ಏನಾಯ್ತು ಅರವತ್ತು ವರ್ಷ ಆ ಪುಣ್ಯದ ಫಲ ಅರವತ್ತೊಂದನೇ ವರ್ಷ ಆತನೋ ದಾನ ಮಾಡಲಿಲ್ವೋ ಅಥವಾ ಯಾರನ್ನೋ ಅಪ್ಪ ಫುಲ್ ಇದು ಮಾಡ್ಬಿಟ್ಟ ಪಾಪಾರ ಮಾಡೋ ಮಾಡ್ದ ಕರೆಕ್ಟ್ ಆಗಿ ಆ ಅರವತ್ತನೇ ವರ್ಷ ಕಿವನಿಗೆ ಎಲ್ಲ ಬಂದು ಬಳಗ ಇದ್ದಾರೆ ಮಹಾಧನ ಇದೆ ಎಲ್ಲ ಇದ್ರೂ ಕೂಡ ಪಾಪಾರ ಆಗ್ತಾನ ಆಗ್ಲೇ ಬೇಕು ಯಾಕೆ ಅಂದರೆ ಕರ್ಮ ಅನ್ನೋದು ಅಷ್ಟು ಪವರ್ಫುಲ್ ಏನು ಮಾಡೋಕ್ಕಾಗಲ್ಲ ಕರ್ಮದಿಂದ ತಪ್ಪಿಸ್ಕೋಬೇಕಾ ಸರ್ವಧರ್ಮಾನ್ ಪರಿತ್ಯಜ್ಯ ಮಾನೇಕಂ ಶರಣಂ ರಜ ಸನ್ಯಾಸ ಒಂದೇ ಕರ್ಮದಿಂದ ತಪ್ಪಿಸ್ಕೋಬೇಕಾದ್ರೆ ಆಗ ಅದಕ್ಕೆ ಹೇಳೋದು ಶಂಕರ ಹೇಳಿದ್ದಾರೆ ಅಂದ್ಕೊಂಡು ಅದ್ಯಾಕೆ ಅಂದರೆ ಆತ ತನ್ನತನವನ್ನು ಬಿಟ್ಬಿಡ್ತಾನಂತೆ ಒಬ್ಬ ಸನ್ಯಾಸಿ ತನ್ನತನ ಮಮ ಮಮತ್ವ ಅಹಂತ ಬಿಟ್ಬಿಡ್ತಾನಂತೆ ನಾನು ಮತ್ತು ನನ್ನ ತನ ಬಿಟ್ಬಿಟ್ರೆ ಕರ್ಮ ಎಲ್ಲ ನಾನು ನನ್ನ ತನದಲ್ಲಿ ಅಂಟಿಕೊಂಡು ಬರೋದು ಜೊತೆಗೆ ಯಾಕೆ ಅಲ್ಲೂ ಕೂಡ ನಾನು ಮಾಡಿದ್ದು ನಂದು ಅಂತ ಇತ್ತು ಮಾಡುವಾಗ ಈಗಲೂ ಕೂಡ ಅದು ಹಾಗೆ ಅಂಟಿಸ್ಕೊಂಡು ಬರುತ್ತೆ ನೀನಲ್ವಾ ಅಂತ ಒಂದ್ ಕಡೆ ಇದೆಯಲ್ಲ ಏನದು ಯಾವ ರೀತಿಯಲ್ಲಿ ಸಾವಿರ ಹಸುಗಳು ಇರ್ತವೆ ಅದ್ರ ಕರುವೆಲ್ಲೋ ಕಳೋಗಿರುತ್ತೆ ಗುಡ್ಕೊಂಡು ಬರುತ್ತೆ ಅದ್ರ ಅಮ್ಮನ್ನೇ ಆ ರೀತಿಯಲ್ಲಿ ನಮ್ಮ ಕರ್ಮ ಎಷ್ಟೋ ಜನ ಇರಲಿ ಏನೇ ಇರಲಿ ನಾವು ಎಲ್ಲೇ ಇರಲಿ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ ಜಾಡು ಆ ಜಾಡು ಅಂತ ಹೇಳ್ತಾರಲ್ಲ ಅದು ಹುಡ್ಕೊಂಡ್ಬರ್ತು ನಮ್ಮನ್ನು ಆದ್ರಿಂದ ನಾವು ಕರ್ಮ ಮಾಡುವಾಗ ಬಹಳ ಹುಷಾರಾಗಿರಬೇಕು ಅಂತ ಇದರಲ್ಲಿ ಗೊತ್ತಾಗುತ್ತೆ ನಮ್ಗೆ ಅನ್ಸುತ್ತೆ ಆಶ್ಚರ್ಯವೇ ಪಡಬಾರ್ದು ಅಂತ ಇದರಿಂದ ಗೊತ್ತಾಗುತ್ತೆ ನಮಗೆ ಆಶ್ಚರ್ಯವೇ ಪಡಬಾರ್ದು ಎಂಬತ್ತನೇ ವರ್ಷದಲ್ಲೂ ಆಗ್ಬೋದು ಅಥವಾ ತೊಂಬತ್ತನೇ ವರ್ಷದಲ್ಲೂ ಆಗ್ಬೋದು ಅಥವಾ ಗರ್ಭದಲ್ಲೇ ಆಗ್ಬೋದು ಶೈಶಿವದಲ್ಲೇ ಆಗ್ಬೋದು ಪೌಗಂಡದಲ್ಲೇ ಆಗ್ಬೋದು ಕೌಮಾರದಲ್ಲೇ ಆಗ್ಬೋದು ಏನು ಹೇಳಕ್ಕೆ ಬರಲ್ಲ ನಮಗೆ ಹೇಳಕ್ ಬರಲ್ಲ ಅದು ಆಯಾ ಕರ್ಮಕ್ಕೆ ತಕ್ಕಂತೆ ಆ ಫಲವನ್ನು ನೀಡ್ತದೆ ಪುರಾಧೀತ ಚ ಯಾವಿದ್ಯಾರ ದತ್ತಂಚನ ಪುರಾಕೃತ ಕರ್ಮಣಿ ಅಗ್ರೇ ಧಾವಂತಿ ಧಾವತಃ ಹಿಂದೆ ಓದಿರ್ತಕ್ಕಂಥ ಏನು ವಿದ್ಯೆ ಇತ್ತೋ ಏನೋ ಶಾಸ್ತ್ರ ಓದಿದ್ದ ಪುರಾ ದತ್ತಂಚೆಯ ಧನಂ ಹಿಂದೆ ಏನೋ ಒಂದು ದಾನ ಮಾಡಿದ್ದ ಪುರಾ ಕೃತಾನಿ ಕರ್ಮಾಣಿ ಹಿಂದೆ ಏನೇನೋ ಕರ್ಮಗಳು ಮಾಡಿದ್ದ ಒಳ್ಳೇದು ಕೆಟ್ಟದ್ದು ಇವುಗಳು ಹಿಂದೆ ಮಾಡಿದ್ರು ಕೂಡ ಇದಿಷ್ಟು ಕೂಡ ಓಡ್ತಾ ಇರೋನು ಮುಂದೆ ಓಡತ್ತಂತೆ ಇವು ಅವನು ರೀಚ್ ಆಗೋಕ್ಕಿಂತ ಮುಂಚೆ ಅವುಗಳು ಇರ್ತಾವಂತೆ ಯಾವುದೇ ಒಂದು ವಿದ್ಯೆ ನಿಮಗೆ ಬೇಗ ಕರಡತ ಆಯ್ತಾ ಶಾಸ್ತ್ರ ಯಾವುದೋ ಒಂದು ನೀವು ಹಿಂದಿನ ಜನ್ಮದಲ್ಲೂ ಯಾವಾಗ್ಲೂ ಒಮ್ಮೆ ಬಹಳ ಬಹಳ ಪ್ರಯತ್ನ ಪಟ್ಟಿದ್ದೀರಿ ಅಂತಲೇ ಲೆಕ್ಕ ಇಲ್ಲದೆ ಹೋದೆ ಬೇಗ ಕರಗತವಾಗೋದಿಲ್ಲ ವೆರಿ ಸಿಂಪಲ್ ಎಕ್ಸಾಂಪಲ್ ಚೈಲ್ಡ್ ಪ್ರಾಡಿಜಿ ಐದು ವರ್ಷಕ್ಕೆ ಏನು ಹಾಡುತ್ತಪ್ಪ ಮಗು ಯಾರು ಕಲ್ಸ್ಕೊಟ್ರು ಕೇಳೋದ್ರಿಂದ ಆಗೋದಾದ್ರೆ ಎಲ್ಲ ಮಕ್ಕಳು ಮಾಡಬೇಕಲ್ಲ ನಿಮ್ ಲಾಜಿಕ್ ಹಾಗಲ್ವಲ್ಲ ಸ್ವಾಮಿ ಇದೇ ಮಗು ಯಾಕೆ ಮಾಡ್ಬೇಕು ಆದ್ರಿಂದ ನಾವು ಇದನ್ನು ಒಪ್ಲೇಬೇಕು ಪುನರ್ಜನ್ಮದ ವಾಸನಾ ಅಂತ ಕರೀತಾರೆ ಸಂಸ್ಕಾರಗಳು ಅದು ನಾವು ಓಡೋಕ್ಕಿಂತ ಮುಂಚೆ ಇರುತ್ತಂತೆ ಯಾವಾಗಲೂ ವೆಲ್ಕಮ್ ಮಾಡೋದು ಅದೇ ನ ಪಿಂಡ ಕರ್ಮಣ ಪುತ್ರ ಪಿತಾವಾ ಪುತ್ರ ಕರ್ಮ ಜನ್ಯ ಶರೀರೇಶು ರೋಗ ಶಾರೀರ ಮಾನಸಾ ನ ಪಿಂಡ ಕರ್ಮಣ ಪುತ್ರ ಕೇವಲ ಪಿಂಡ ಕರ್ಮದಿಂದಲೇ ಒಬ್ಬ ಮಗ ಅಂತ ಅನ್ಸ್ಕೊಳ್ಳಲ್ಲ ಪಿತಾವ ಪುತ್ರ ಕರ್ಮಣ ಪುತ್ರನಿಗೆ ಮಾಡಬೇಕಾಗಿರತಕ್ಕಂತಹ ಕರ್ಮವನ್ನು ಮಾಡುವುದರಿಂದಲೇ ಅವನು ತಂದೆ ಅಂತಲೂ ಅನ್ಸ್ಕೊಳ್ಳಲ್ ಕರ್ಮನ್ಯ ಶರೀರೇಶು ರೋಗ ಶಾರೀರ ಮಾನಸಾಹ ಕರ್ಮಜನ್ಯ ಶರೀರೇಶು ಕರ್ಮದಿಂದ ಪ್ರಾಪ್ತವಾಗಿರ್ತಕ್ಕಂಥ ನಮ್ಮ ನಮ್ಮ ಶರೀರ ತೆಳ್ಳಿಗೆ ದಪ್ಪಿಗೆ ಕುಳ್ಳಿಗೆ ದೀರ್ಘವಾಗಿ ಹೀಗೆ ಎಲ್ಲ ಕರ್ಮಕ್ಕೆ ಅನುಸಾರವಾಗಿ ಆಯಾ ಶರೀರ ಅಚ್ಚು ಅದು ಅವುಗಳಲ್ಲಿ ಶರೀರಗತವಾಗಿರ್ತಕ್ಕಂತಹ ಮನೋಗತವಾಗಿರ್ತಕ್ಕಂಥ ವ್ಯಾಧಿಗಳು ಬರ್ತವೆ ಇದನ್ನು ನಾವು ಅವಾಯ್ಡ್ ಮಾಡಲಿಕ್ಕಾಗೋದಿಲ್ಲ ನಮ್ಮ ಕರ್ಮಕ್ಕೆ ಅನುಸಾರವಾಗಿಯೇ ಇರ್ತದೆ ಶರ ಇವ ಪತಂತಿ ಇಹ ವಿಮುಕ್ತ ದೃಢಧನ್ವಿನ ಅಥೋ ಶಾಸ್ತ್ರ ಗರ್ಭಿಣ್ಯ ಧಿಯಾ ಧೀರೋ ಅರ್ಥಮೀಹೆ ಬಾಣ ಒಬ್ಬ ಅತ್ಯಂತ ಪವರ್ಫುಲ್ ಆರ್ಚರ್ಡ್ ಬಾಣ ಬಿಡ್ತಾನೆ ಅದು ಹೇಗೆ ಹೋಗುತ್ತೆ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಶರಾ ಇವ ಪತಂತಿ ಇಹ ಈ ಲೋಕದಲ್ಲಿ ಕರ್ಮ ಲೋಕದಲ್ಲಿ ಬಾಣಗಳಂತೆ ಬಂದು ಬಂದು ಎರಗತಂತೆ ಏನೋ ನಾವು ಮಾಡಿರ್ತಕ್ಕಂಥ ಕರ್ಮದ ಫಲ ಒಳ್ಳೆಯದು ಕೆಟ್ಟದು ವಿಮುಕ್ತ ದೃಢಧನ್ವಿನ ಹೇಗೆ ಒಬ್ಬ ದೃಢವಾಗಿರ್ತಕ್ಕಂಥ ಬಿಲ್ಲುಗಾರ ಬಾಣವನ್ನ ಬಿಡ್ತಾನೋ ಆ ರೀತಿಯಲ್ಲಿ ಬರ್ತವಂತೆ ನಮ್ಮ ಹತ್ರ ಕಷ್ಟವೇ ಅಂತ ಇಟ್ಕೊಳ್ಳಿ ಆ ಸಮಯದಲ್ಲಿ ನಾವೇನ್ ಮಾಡಬೇಕು ಅಥೋವೈ ಶಾಸ್ತ್ರ ಗರ್ಭಿಣಿಯ ನಮ್ಮ ಬುದ್ಧಿಯನ್ನ ಏನ್ ಮಾಡಬೇಕು ಶಾಸ್ತ್ರದಲ್ಲಿ ಮುಳುಗಿಸಿರಬೇಕು ನಮ್ಮ ಬುದ್ಧಿ ಇಲ್ಲಿ ತುಂಬಾ ಒಳ್ಳೆ ಪೈಯಕ್ತಿ ಹೇಳಿದ್ದಾರೆ ಬುದ್ಧಿ ಅನ್ನೋದು ಸ್ತ್ರೀ ಧೀ ಅನ್ನೋದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಅದು ಅದನ್ನು ಗರ್ಭಿಣಿಯಾಗಿ ಮಾಡಬೇಕಂತ ಯಾವುದರಿಂದ ಶಾಸ್ತ್ರ ಗರ್ಭಿಣ್ಯ ಶಾಸ್ತ್ರ ಆ ಶಾಸ್ತ್ರದಿಂದ ಗರ್ಭಿಣಿಯಾಗಿ ಮಾಡಬೇಕು ಅಂತ ಅಷ್ಟು ಪದವತ್ತಾಗಿ ಮಾಡಬೇಕು ಆಗ ಅದೇನ್ ಮಾಡುತ್ತೆ ಇವನಿಗೆ ಧೈರ್ಯವನ್ನು ಕೊಡುತ್ತದೆ ಆ ಕಷ್ಟಗಳನ್ನು ಎದುರಿಸುವ ಧೈರ್ಯವನ್ನು ಕೊಡುತ್ತದೆ ಧೀರೋ ಅರ್ಥಮೀಹತೆ ಅದರಿಂದಲೇ ಒಬ್ಬ ಧೀರನು ತನ್ನ ಉದ್ದೇಶವನ್ನು ಸಾಧಿಸಿಕೊಳ್ಳುತ್ತಾನೆ ಇಲ್ಲದೆ ಉದ್ದೇಶ ಮಧ್ಯಲ್ಲೇ ಬಿಟ್ಬಿಡ್ತಾನೆ ಇಷ್ಟೊಂದು ಕಷ್ಟ ಬರ್ತಾ ಇದೆಯಲ್ಲಪ್ಪಾ ಬೇರೆ ನಾನು ಪ್ರಯತ್ನವನ್ನೇ ಅಂತ ಆತ ಅರ್ಧದಲ್ಲೇ ಕೈ ಬಿಟ್ಬಿಡ್ತಾನೆ ಬಾಲೋ ಯುವ ಚೃದ್ಧಶ್ಚ ಯೋತಿ ಶುಭಾಶುಭಂತ್ ತಸ್ಯಾಂ ತಸ್ಯಾಂ ಅವಸ್ಥಾಯಾಂ ತುಂಕ್ತೇ ಜನ್ಮನಿ ಜನ್ಮನಿ ಬಾಲ ಒಬ್ಬ ಬಾಲಕ ಅವನ ಬಾಲ್ಯದಲ್ಲಿ ಏನಾದರೂ ಮಾಡಿದ್ರೆ ಯುವ ಒಬ್ಬ ಯುವಕ ತನ್ನ ಯೌವನದಲ್ಲಿ ಏನಾದರೂ ಮಾಡಿದ್ರೆ ವೃದ್ಧಶ್ಚಯ ಅಥವಾ ಒಬ್ಬ ವೃದ್ಧ ಮುದುಕ ತನ್ನ ವೃದ್ಧಾಪ್ಯದಲ್ಲಿ ಏನಾದರೂ ಮಾಡಿದ್ರೆ ಕರೋತಿ ಶುಭಾಶುಭಂ ಶುಭವಾದದ್ದನ್ನು ಅಥವಾ ಅಶುಭವಾದದ್ದನ್ನು ಏನಾದ್ರೂ ಮಾಡಿದ್ರೆ ತಾಂ ತಸ್ಯಾಂ ಅವಸ್ಥಾ ಯಾಂ ಯಾವ ಯಾವ ಕಾಲದಲ್ಲಿ ಬಾಲ್ಯದಲ್ಲಿ ಮಾಡಿದ್ರೆ ನೆಕ್ಸ್ಟ್ ಬಾಲ್ಯದಲ್ಲೇ ಆ ಶುಭ ಶುಭ ಕರ್ಮಗಳನ್ನು ಅವನು ಅನುಭವಿಸ್ಬೇಕು ಯೌವೊಂದಲ್ಲಿ ಮಾಡಿದ್ರೆ ಯೌಂದಲ್ಲೇ ಆ ಶುಭ ಶುಭ ಕರ್ಮಗಳನ್ನು ಅನುಭವಿಸ್ತಾ ವೃದ್ಧಾಪ್ಯದಲ್ಲಿ ಮಾಡಿದ್ರೆ ವೃದ್ಧಾಪ್ಯದಲ್ಲೇ ಶುಭ ಶುಭ ಕರ್ಮಗಳನ್ನು ಅನುಭವಿಸ್ತಾ ಗುಂಪೇ ಜನ್ಮನಿ ಜನ್ಮನಿ ಅದನ್ನ ಪ್ರತಿ ಜನ್ಮದಲ್ಲೂ ಕೂಡ ಆತ ಅನುಭವಿಸ್ತಾನೆ ತಪ್ಪಿಸ್ಕೊಳಕಾಗುವುದಿಲ್ಲ ಅಂತ ನ ಅಲ್ಪಾಯ ಸದ್ವಿದ್ಯಾ ದೀಯ ಅದು ಕೂಪಸ್ಥಮಿವ ಕೂಪಸ್ಥಮ ಇವ ಬಹುದಕಂ. ಬಹುಧಕ ಈಗ ಬಾವಿಯಲ್ಲಿರ್ತಕ್ಕಂಥ ನೀರು ನೀವು ಎಷ್ಟು ಸೇದಿ ಸೇದಿ ಸೇದಿ ಉಪಯೋಗಿಸ್ತೀರೋ ನಾಲ್ಕು ಕಡೆಯಿಂದ ವಸ್ತಿ ಬರ್ತಾ ಇರುತ್ತೆ ವಸ್ತಿ ನಾಲ್ಕು ಕಡೆಯಿಂದ ಬರ್ತಾ ಇರುತ್ತೆ ತುಂಬುತ್ತಾ ಇರುತ್ತೆ ನೀರು ಹಾಗೆ ನಿಮ್ಮ ಹತ್ರ ಇರ್ತಕ್ಕಂಥ ನೀವು ಎಷ್ಟು ಕೊಡ್ತಾ ಕೊಡ್ತಾ ಹೋಗ್ತಿರೋ ಅಷ್ಟು ಅವಸ್ಥಿ ನಿಮ್ಮಲ್ಲಿ ಆ ವಿದ್ಯೆ ಒಳಗಡೆಯಿಂದ ಸ್ಫುರಣೆ ಆಗ್ತಾ ಇರುತ್ತೆ ಹೊಸ ಹೊಸದಾಗಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪಾಠ ಮಾಡಬೇಕು ಹೇಳಬೇಕು ಅಂತ ಗೊತ್ತಾಗುತ್ತೆ ಎಷ್ಟೋ ಬಾರಿ ನಮಗೆ ಓದಿರಲ್ಲ ನಾವು ಓದುವಾಗಲೇ ನಮ್ಗೆ ಗೊತ್ತಿರಲ್ಲ ಈ ಡೈಮೆನ್ಷನ್ನಲ್ಲೂ ನಾವು ಆಲೋಚನೆ ಮಾಡ್ಬೋದು ಈ ಡೈಮೆನ್ಷನ್ನಲ್ಲೂ ಅದರ ಅರ್ಥ ಇದೆ ಅಂತ ಆದರೆ ಯಾವಾಗ ಒಬ್ಬ ವಿದ್ಯೆಯನ್ನು ಕೊಡುವಂತಹ ಸಮಯದಲ್ಲಿ ಪಾಠ ಮಾಡ್ತಾನಲ್ಲ ಅಧ್ಯಾಪನ ಮಾಡ್ತಾನಲ್ಲ ಅಂತಹ ಸಮಯದಲ್ಲಿ ತನಗೆ ಅರ್ಥವಾಗದ ಭಾಗವೋ ಕೂಡ ಅರ್ಥವಾಗಿ ಹೋಗ್ಬಿಡುತ್ತದೆ ಅದನ್ನ ಇಲ್ಲಿ ಹೇಳ್ತಾ ಇರೋರು ನ ಅಲ್ಪಾಯತಿ ಸದ್ವಿದ್ಯಾ ಒಂದು ಸದ್ವಿದ್ಯೆ ಅನ್ನೋದು ಯಾವತ್ತೂ ಕಡಿಮೆ ಆಗೋದಿಲ್ಲ ದೀಯಮಾನ ವರ್ತತೆ ಎಷ್ಟು ಕೊಟ್ಟರೂ ಅದು ಅಷ್ಟು ಹೆಚ್ಚುತ್ತದೆ ಅಂತ ಅರ್ಥ ಯತ್ಯಂಚ ಶೌಚಂಚ ತರ್ಗೋ ನ ದುರ್ಲಭ ಸತ್ಯಂ ಹಿ ವಚನಂ ಯ ಸಹ ಅಶ್ವಮೇಧಾದ ವಿಶಿಷ್ಯತೆ ಬಹಳ ಇಂಪಾರ್ಟೆಂಟ್ ಈಗಿನ ಕಾಲಕ್ಕೆ ಯಾರಲ್ಲಿ ಈ ಎರಡು ಗುಣವಿದೆಯೋ ಅವನಿಗೆ ಸ್ವರ್ಗ ಬಹಳ ಸುಲಭ ಒಂದು ಸತ್ಯ ಇನ್ನೊಂದು ಶೌಚ ಸತ್ಯ ಸತ್ಯವಚನ ನಡೀತಕ್ಕಂಥದ್ದು ಎಷ್ಟು ಕಷ್ಟ ಅಲ್ವಾ ಹೌದು ಕಷ್ಟ ಸ್ವರ್ಗನೂ ಅಷ್ಟೇ ಕಷ್ಟ ಅಂತ ಲೆಕ್ಕ ಸುಲ್ ಸುಲಭದಲ್ಲಿ ಏಣಿ ಹಾಕಕ್ಕಾಗಲ್ಲ ಆದ್ರಿಂದ ಸತ್ಯ ಮತ್ತು ಶೌಚ ಅಂತರೇಂದ್ರಿಯ ಶೌಚ ಮತ್ತು ಬಾಹ್ಯ ಶೌಚ ಈ ಎರಡರಿಂದ ಸ್ವರ್ಗ ಅನ್ನೋದು ದುರ್ಲಭವಲ್ಲ ಸುಲಭ ಯಾಕೆ ಸತ್ಯವಚನ ಅಂತಕ್ಕಂಥದ್ದು ಅಶ್ವಮೇಧ ಒಂದು ಅಶ್ವಮೇಧ ಯಾಗ ಅಂತ ಕರೀತಾರೆ ಯ ರಾಜರು ಮಾಡ್ತಾ ಇದ್ರು ಹಿಂದಿನ ಅಶ್ವಮೇಧ ಯಾಗ ಅಂತ ಕೇಳಿರ್ಬೇಕು ರಾಮ ಮಾಡಿದ್ರೆ ಎರಡು ಸಿಗೋದು ಅದಕ್ಕಿಂತಲೂ ಕಡಿಮೆ ಲೋಕ ಇಲ್ಲ ಅಂದ್ರೆ ಚತುರ್ಮುಖ ಬ್ರಹ್ಮ ನಾವು ಪುರಾಣದಲ್ಲಿ ಹೇಳೋದಾದ್ರೆ ಚತುರ್ಮುಖ ಬ್ರಹ್ಮನ ಲೋಕಕ್ಕೆ ಹೋಗ್ತಾನೆ ಅಶ್ವಮೇಧ ಯಾಗ ಮಾಡಿದವನು ಅದಕ್ಕಿಂತಲೂ ಬಹಳ ಶ್ರೇಷ್ಠ ಅಂತ ಇದೆ ಸಾವಿರ ಅಶ್ವಮೇಧ ಮಾಡಿದರೆ ಯಾವ ಫಲ ಬರುತ್ತದೋ ಅದು ಒಂದು ಸತ್ಯ ನೋಡಿದರೆ ಅಷ್ಟು ಫಲ ಬರುತ್ತದೆ ಮಹಾಭಾರತದ ಮಾತಿದು ಇಲ್ಲಿ ಹಾಕಿದ ಆಕ್ಚುಲಿ ಮಹಾಭಾರತ ಎರಡು ಕಡೆ ಬರುತ್ತಿದೆ ಎರಡು ಕಡೆ ಇದೆ ಒಂದ ತಕ್ಕಡಿಯ ಎರಡು ತಟ್ಟೆಗಳಲ್ಲಿ ಒಂದು ಕಡೆ ಸತ್ಯವನ್ನ ಸತ್ಯದ ಪುಣ್ಯವನ್ನು ಇನ್ನೊಂದು ಕಡೆಯಲ್ಲಿ ಅಶ್ವಮೇಧ ಸಾವಿರ ಅಶ್ವಮೇಧದ ಪುಣ್ಯವನ್ನು ಹಾಕಿ ತೂಗಿದ್ರೆ ಸತ್ಯದ ಬಾರ ಜಾಸ್ತಿ ಅಂತ ಹಾಗೆ ನ ಅಪ್ರಾಪ್ತ ಕಾಲೋ ಮ್ರಿಯತೆ ವಿದ್ಧ ವಿದ್ಧ ಶರ ಶತೈರಿ ಕುಶಾಗ್ರೇಣ ಟು ಸಂಸ್ಪೃಷ್ಟ ಪ್ರಾಪ್ತಕಾಲೋ ಜೀವತಿ ಇದು ತಿಳ್ಕೊಂಡ್ಬಿಟ್ರೆ ನಾವು ಭಯ ಅನ್ನೋದಿರೋಲ್ಲ ಟೆನ್ಷನ್ ಅನ್ನೋದಿರೋದಿಲ್ಲ ಹಾಗೆ ನಾವು ಸುಮ್ ಸುಮ್ಮನೆ ಸಾವು ಉದ್ವೇಗ ಕೂಡ ಪಡಬೇಕಾಗಿಲ್ಲ ಅತೋಗ್ಬಿಡ್ತೀನಿ ಅದೊಂದು ಆಶ್ಚರ್ಯ ಏನು ನ ಅಪ್ರಾಪ್ತ ಕಾಲ ಮರಿಯತಿ ಕಾಲ ಬರದೆ ಸಾಯೋದೇ ಇಲ್ಲ ವಿದ್ಯ ಶರಶತ ಇರತಿ ನೂರು ಬಾಣೆಗಳು ಬಂದು ಅವನಿಗೆ ತಗುಲಿದ್ರು ಕೂಡ ಸಾಯಲ್ವಂತೆ ಕುಶಾಗ್ರೇಣದು ಸಂಸ್ಪೃಷ್ಟಃ ಪ್ರಾಪ್ತ ಕಾಲು ನ ಜೀವ ಆದ್ರೆ ಅವನಿಗೆ ಮರಣ ಸನ್ನಿಹಿತವಾಗಿದೆ ಅವನ ಆಯು ಇಷ್ಟೇ ಅಂತ ಅವನ ಪ್ರತಿಯೊಬ್ಬ ಜೀವಿ ಒಂದು ಗರ್ಭದಲ್ಲಿ ಬಿದ್ದ ತಕ್ಷಣ ಅವನ ಆಯುಸ್ಸು ಇಷ್ಟು ಅಂತ ಅವನ ಅವನ ಆಯುಸ್ಸು ಅವನ ವೃತ್ತಿ ಅವನ ವಿವಾಹ ಇದೆಲ್ಲ ನಿಶ್ಚಯವಾಗಿಬಿಟ್ಟಿರುತ್ತೆ ಮುಂಚೆನೆ ಅಂದ್ರೆ ಪ್ರಾರಬ್ಧ ಅಂತ ಇಟ್ಕೊಳ್ಳಿ ಅಲ್ಲ ಪ್ರಾರಬ್ಧ ಅಂತ ಪ್ರಾರಬ್ಧ ಅಂದ್ರೆ ಆರಬ್ಧವಾಗಿದೆ ಅಂತ ಅದು ಈ ಯಾವಾಗ ಅವನಿಗೆ ಮರಣ ಸನ್ನಿಹಿತವಾಗುತ್ತೋ ಆ ಕಾಲಕ್ಕೆ ಒಂದು ಕುಶದ ಅಗ್ರ ಕುಶ ಪವಿತ್ರ ದರ್ಬೆ ಅದರ ಒಂದು ಮೊನೆ ಹಿಂಚುಚ್ಚಿದ್ರೆ ಸಾಕು ಸತೋಗ್ತಾನಂತೆ ಹೇಗೆ ಸಪ್ಟಿಕ್ ಹಾಕ್ಬಿಡುತ್ತೆ ಡಾಕ್ಟ್ರ್ ತಲೆ ತಿರುತ್ತೆ ಒಂದಕ್ಕೆ ಇನ್ನೊಂದು ಔಷಧಿ ಕೊಡ್ತಾರೆ ಸಾಯಿಸ್ಬಿಡ್ತಾರೆ ಡಾಕ್ಟ್ರ್ ತಪ್ಪಲ್ಲ ಅದನ್ನು ಇಟ್ಕೊಡಿ ನೋಡಿ ಯಾವ ಡೈಮೆನ್ಶನ್ ನಾವು ಆಲೋಚನೆ ಮಾಡ್ಬೇಕು ಅಂತ ಯಾಕೆ ಅಂದ್ರೆ ಇವು ಆಚಾರ ಸರಿ ಇಲ್ಲ ಎಂತ ಎಕ್ಸ್ಪರ್ಟ್ ಡಾಕ್ಟರ್ಗೂ ತಲೆ ಕೆಟ್ಟ ಹೋಗುತ್ತೆ ಪ್ರಾಪ್ತ ಕಾಲಕ್ರಿಂದ ನಾವು ನಿಶ್ಚಿಂತೆಯಾಗಿರ್ಬೇಕು ಹೆದ್ರಬಾರ್ಕ್ ಸಾವಿಗೆ ಏನ್ ಮಾಡಿದ್ರು ಕೂಡ ಅದೇ ಒಂದು ತುಂಬಾ ಫೇಮಸ್ ಕತೆ ಇದೆಯಲ್ಲ ಒಂದು ಗುಬ್ಬಚ್ಚಿ ಅದಕ್ಕಿಂತ ಕಾಲದಲ್ಲಿ ಮರಣ ಅಂತ ಬರೆದಿದೆ ಏನು ಮಾಡೋದು ಈಗ ಅದು ಆಚೆ ಈಚೆ ಓಡಾಡಿ ಏನೂ ಮಾಡಿದೆ ಶರಣು ಹೋಗಬೇಕು ಅಂತ ಗರುಡನ ಬಂತು ಗರುಡ ಗರುಡ ಹೇಳೋಣ ನೀ ಏನು ಹೇಳ ಎಲ್ಲಿ ಮರಣ ಬರೋದಿಲ್ಲ ಅಲ್ಲೇ ನಿನ್ನ ಇದು ಮಾಡ್ತೇನೆ ತಗೊಂಡೋಗಿ ಇಡ್ತೇನೆ ಅಂತ ಆತ ದೂರದ ಒಂದು ಹಿಮಾಲಯದಲ್ಲಿ ಯಾವುದೋ ಒಂದು ಯತ್ರೆವಾಗಿರ್ತಕ್ಕಂಥ ಶಿಖರದಲ್ಲಿ ತೊಗೊಂಡೋಗಿಟ್ಟಿನಂತೆ ಇದಾಗೆ ಇವನು ಆಲೋಚನೆ ಮಾಡ್ತಾ ಇದ್ದ ಯಮ ಈ ಗುಬ್ಬಚ್ಚಿಗೆ ಮರಣ ಬರೆದಿರೋದು ಆ ಒಂದು ದೂರದ ಶಿಖರದಲ್ಲಿ ಇಂಥ ಪುಟ್ಟ ರೆಕ್ಕೆ ಇರ್ತಕ್ಕಂಥ ಈ ಗುಬ್ಬಚ್ಚಿ ಅಲ್ಲಿ ಹೇಗಪ್ಪ ಸಾಯತ್ತೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ ಈಗೇನು ಆಲೋಚನೆ ಮಾಡಬೇಕಾಗಿಲ್ಲ ಅದರಿಂದ ನಾವು ಯಾವುದರಿಂದ ತಪ್ಪಿಸ್ಕೊಳ್ಳಿಕ್ ಹೋಗ್ತೀವೋ ನೋಡಿ ಬೇರೆ ಬಹಳ ಇಂಪಾರ್ಟೆಂಟು ಯಾಕೆ ತಪ್ಪಿಸ್ಕೋಬೇಕು ಅಂತ ನಾವು ಹೇಳುದುಟ್ ಆಸ್ ಎಂಬ್ರೇಜ್ ತಬ್ಬಿಕೊಳ್ಳೋಣ ಅದನ್ನು ಒಪ್ಪಿಕೊಳ್ಳೋಣ ಸಾವನ್ನು ಒಪ್ಪಿಕೊಂಡರೆ ತಬ್ಬಿಕೊಂಡರೆ ನಿಜವಾದ ಒಂದು ನಿರ್ಭಯತೆ ಬರ್ತದೆ ಸಾವಿಗೆ ಅಂಜದವನು ಯಾವುದಕ್ಕೂ ಅಂಜೋದಿಲ್ಲ ತಪ್ಪ ಕೆಲಸ ಮಾಡೋಣ ಆತ ಸುಳ್ಳು ಹೇಳಬೇಕಾಗಿಲ್ಲ ಹಿಂಸೆ ಮಾಡಬೇಕಾಗಿಲ್ಲ ಹಿಂಸೆ ಸುಳ್ಳಲ್ಲ ಯಾಕಾಗುತ್ತೆ ನಮ್ಮಲ್ಲಿ ದೌರ್ಬಲ್ಯ ಇದೆ ಅದಕ್ಕೆ ಆಗೋದು ಅಶಕ್ತತೆ ಇದೆ ಅದಕ್ಕೆ ಆಗೋದು ಏನೋ ತಪ್ಪಿಸ್ಕೋಬೇಕು ಹೇಳ್ಬಿಟ್ಟು ಅದಕ್ಕೆ ಸುಳ್ಳು ಯಾಕೆ ತಪ್ಪಿಸ್ಕೋಬೇಕು ಹಿಂಸೆ ಮಾಡಿಬಿಡೋದು ಯಾಕೆ ಅವನೇನೋ ನಂಗೆ ಹಿಂಸೆ ಮಾಡಿಬಿಟ್ರೆ ತಾಕತ್ತಿಲ್ಲ ಆ ಸಹಿಸ್ಕೊಳ್ಳೋಕೆ ಕ್ಷಮೆ ಸಹನೆ ಇಲ್ಲ ಅಲ್ವಾ ಇದೆಲ್ಲ ವೀಕ್ನೆಸ್ ಯಾವಾಗ ಮೃತ್ಯುವನ್ನೇ ನೋಡ್ತೇವ್ಯೋ ಮೃತ್ಯುವನ್ನೇ ಧ್ಯಾನಿಸ್ತಾ ಇರ್ತೇವ್ಯೋ ಆವಾಗ ಮತ್ತಿನ್ಯಾವುದ ಹೆದರ್ಬೇಕಾಗಿಲ್ಲ ಮನುಷ್ಯ ನೆಟ್ಟಿಗಾಗಿ ಆಟೋಮೆಟಿಕ್ ಆಗಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ಸ್ವಾಮೀಜಿ ಯುಕ್ತುಖಿತ್ಮಿ ತತ್ ಸುಖಂ ಯರ್ವೃತಿ ಎಲ್ಲಿಯವರೆಗೆ ಒಬ್ಬ ಮನುಷ್ಯನಲ್ಲಿ ಈ ಎರಡು ಇರ್ತೋ ಅವನ ಬುದ್ಧಿಯಲ್ಲಿ ರಾಗ ಮತ್ತೆ ದ್ವೇಷ ಯಾವುದಾದ್ರೂ ವ್ಯಕ್ತಿ ಕಂಡ್ರೆ ರಾಗ ಅಟ್ಯಾಚ್ಮೆಂಟ್ ಯಾವುದೋ ಒಬ್ಬ ವ್ಯಕ್ತಿ ಬಂದು ದ್ವೇಷ ಕಂಡ್ರೆ ಆಗಲ್ಲ ಇದು ಎಲ್ಲಿ ತನಕ ಇರುತ್ತೋ ನ ಸುಖಿತ್ ಅವನ್ ಎಲ್ಲ ಹಿಮಾಲಯನಲ್ಲಿ ಹೋಗಿ ಕೂತ್ಕೊಳ್ಳಿ ಅಲ್ಲಿ ಇವೆರಡು ಬರ್ತಾನೆ ಯಾರೋ ಒಂದು ಅಟ್ಯಾಚ್ಮೆಂಟ್ ಇರೋ ವ್ಯಕ್ತಿ ಅಥವಾ ಯಾರನ್ನು ಹೇಟ್ ಮಾಡ್ತಾ ಇರ್ತಾನೋ ಅವ್ನು ಬರ್ತಾನೆ ಶಾಂತಿ ಬೇಕು ಅಂದ್ರೂ ಆ ಎರಡು ಜಾತಿಯ ವ್ಯಕ್ತಿಗಳು ಇನ್ನು ಬಿಡೋದಿಲ್ಲ ಅಟ್ಯಾಕ್ ಮಾಡ್ತಾ ಇರ್ತಾರೆ ಹಾಗಿದ್ರೆ ನಿಜವಾದ ಒಂದು ಶಾಂತಿ ಮನಸ್ಸಿಗೆ ಎಲ್ಲಿ ವಿಚಾರ ಕದು ಪಶ್ಯಾಮಿ ಆದ್ರಿಂದ ನನ್ನ ವಿಚಾರಣೆ ಮಾಡಿ ಮಾಡಿ ನನಗೇನು ಅನಿಸ್ತಾ ಇದೆ ಈಗ ಅಂದರೆ ತತ್ ಸುಖಂ ಎತ್ರ ನಿರವೃತಿ ನಿರ್ವಾಣದ ಮೋಕ್ಷದ ಸುಖ ಉಂಟೋ ಾಗದ್ವೇಷಗಳಿಂದ ಬಿಡುಗಡೆ ಹೊಂದಿರತಕ್ಕಂಥ ಡಿಟ್ಯಾಚ್ ಮೈಂಡ್ ಉಂಟು ಅಲ್ಲೇ ಸುಖ ಅದು ಮಾರ್ಕೆಟ್ ಯುದ್ಧ ರಂಗದ ಮಧ್ಯದಲ್ಲಿ ಶತ್ರುವಿನಿಂದ ಬುಲೆಟ್ ಎದುರಿಸ್ತಾ ಇರಲಿ ಅಲ್ಲಿ ಸುಖ ಯಾಕೆ ಇಲ್ಲಿ ಸುಖ ಇಲ್ಲಿ ಸುಖ ಇಲ್ಲಿ ಸುಖ ಇಲ್ಲ ಅಂದ್ರೆ ಎಲ್ಲಿ ಹೋದ್ರೂ ಸುಖ ಇಲ್ಲ ಪಾಪ ಯೋ ತುಂಬಾ ಆಲೋಚನೆ ರೀ ಆದ್ರಿಂದ ಸ್ವಲ್ಪ ಮದ್ಯದ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಮಧ್ಯ ಮಂದಿ ಅಂತ ಗೊತ್ತ ಮತ್ತಿರ ಮರೆಸುತ್ತದೆ ಮರೆಸುತ್ತೆ ಹೊರತು ಪರ್ಮನೆಂಟ್ ಆಗಿ ನಿಮ್ ತಲೆಯ ತೆಯೋದು ನೀವೇನೆ ಅತ್ಯೇಕಲ್ಲ ಯಾಕೆ ಆ ಮುತ್ತ ಮೇಲೆ ಪುನಃ ಅದು ಅಭಿವ್ಯಕ್ತವಾಯ್ತು ಮ್ಯಾನಿಫೆಸ್ಟೋ ಆಯ್ತು ಹೋಯ್ತಾ ಕೊನೆ ಇನ್ನೊಂದು ಹೊಸ ಒಂದು ವೈರಿ ಏನು ಇದು ಕಡಿಕ್ಷನ್ ಹೊಸ ವೈರಿ ಅದೆರಡೇ ಇದ್ವು ಪಾಪ ಮುಂಚೆ ಅದರ ಜೊತೆ ಉಡರ್ಸಕ್ ಹೋಗಿ ಇದನ್ನು ಇಟ್ಕೊಂಡು ಇದು ವೈರಿ ಆಯ್ತು ಆದ್ರಿಂದ ನಿಜವಾದ ಮೋಕ್ಷ ಸುಖ ಡಿಟ್ಯಾಚ್ಮೆಂಟ್ ಏನಿದೆಯೋ ಅದು ನಾವು ಬಯಸಬೇಕು ಅಂತ ಸರ್ವ ಪರವಶಂ ದುಃಖ ಆತ್ಮವಶಂ ಸುಖಂ ಏತದ್ ವಿದ್ಯಾತ್ ಸಮಾಸೇನ ಲಕ್ಷಣಂ ಸುಖ ದುಃಖಯೋ ನೋಡಿ ಬಹಳ ಪ್ರಾಕ್ಟಿಕಲ್ ಆಗಿರತಕ್ಕಂಥದ್ದು ಸುಖ ಎಲ್ಲಿದೆ ದುಃಖ ಎಲ್ಲಿದೆ ಸರ್ವಂ ಪರವಶಂ ದುಃಖ ಪರವಶದಲ್ಲಿ ಏನೇನಿದೆಯೋ ಅದೆಲ್ಲವೂ ದುಃಖದೇ ದುಃಖವೇ ನನಗೆ ನೀನಿದ್ರೆ ಸುಖ ಅಂತ ನಾವು ಯಾವತ್ತೂ ಹೇಳಿದ್ರಲ್ಲ ನಿಂದಬೇಕು ನಾನು ಸುಖಕ್ಕೆ ಅವಾಗೇನಾಯ್ತು ಸುಖ ಅನ್ನೋದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಯಿತು ಡಿಪೆಂಡೆಂಟ್ ಆಗಿರ್ತಕ್ಕಂತಹ ಒಂದು ಸುಖ ಸುಖವೇ ಅಲ್ಲ ನರಕ ಮೂಡಿಯಲ್ಲಿ ನರಕ ಆದ್ರೆ ನರಕವನ್ನೇ ಸುಖ ಅಂತ ಹೇಳ್ಕೊಂಡಿದ್ವಿ ನಾವು ವಿಚಿತ್ರ ಹೇಗೆ ನಾಯಿ ಆ ಒಂದು ಮೂಳೆ ನಗದಿದ್ದು ಅಗದಿದ್ದೆ ಅಗದಿದ್ದು ಏನು ಸ್ವಾರಸ್ಯವೇ ಇಲ್ಲ ಆ ಮೂಳೆಯಲ್ಲಿ ಹಗದು ಹಗದು ಹೋಗುದು ಪಾಪ ಅದಕ್ಕೆ ಜೊಲ್ ನೀರು ಅದರದೇ ಜೊಲ್ಲನ್ನು ವಾಪಸ್ ತಗೊಳುತ್ತೆ ಏನೋ ಚೆನ್ನಾಗಿದೆ ಅಂತ ಹೀಗೆ ಯಾವುದು ನರಕ ರೀತಿಯಲ್ಲಿ ಇದೆಯೋ ಅದನ್ನೇ ಸ್ವರ್ಗ ಅಂತ ತಿಳ್ಕೊಳ್ತೇವೆ ಪರವಶ ಎಲ್ಲವೂ ಕೂಡ ಮೃಷ್ಟನ್ನ ಯಾರ ಕೊಡ್ಲಿ ನಿಮ್ ಸಂಪಾದನೆಯಿಂದಲ್ವಾ ನಿಮ್ದಲ್ವಾ ಯಾರಂತಹ ನಿಮ್ಗೆ ಎಸಿತಾರ ನೋಡಿ ಅದು ಹೇಗಿರುತ್ತೆ ದುಃಖ ಅದು ಅದನ್ನ ಹೇಳ್ತಾರೆ ಸರ್ವಂ ಆತ್ಮವಶಂ ಸುಖಂ ಒಂದು ಗಂಜಿ ಕುಡೀರಿ ನೀವೇ ಸಂಪಾದನೆ ಮಾಡಿ ಆತ್ಮವಶ ನನ್ನ ವಶದಲ್ಲಿ ಅವಾಗ ನಿಜವಾದ ಸುಖದ ಸಮಾಸಣ್ಣ ಸುಖ ದುಃಖಯೋಹೋ ಸುಖ ದುಃಖದ ಲಕ್ಷಣ ಇದೆ ಸಂಕ್ಷಿಪ್ತವಾಗಿ ಇಷ್ಟೇನೆ ಇನ್ ಬೇರೆ ಏನು ಇಲ್ಲ ಅಂತಾರೆ ಅನಂತರ ದುಃಖ ಅನಂತರಂ ಸುಖಂ ಸುಖಂ ಮನುಷ್ಯಾಣಂ ಚಕ್ರವತ್ ಪರಿವರ್ತತೆ ಬಹಳ ಸಿಂಪಲ್ ಆಗಿದೆ ನೀವುಗಳೇ ಉತ್ತರ ಹೇಳ್ಬೋದು ಆನ್ಸರ್ ಹೇಳ್ಬೋದು ಸುಖ ಆದಮೇಲೆ ದುಃಖ ಆದ್ಮೇಲೆ ಸುಖ ಯಾವುದೂ ಕೂಡ ಪರ್ಮನೆಂಟ್ ಅನ್ನೋದಿಲ್ಲ ಎಲ್ಲ ಗೆಸ್ಟ್ ಗೆಸ್ಟ್ ನೀವೊಂದು ಗೆಸ್ಟ್ ಹೌಸ್ ಓಪನ್ ಮಾಡಿದ್ದೀರ ಗೆಸ್ಟ್ guest ಓಪನ್ ಮಾಡಿದ್ಮೇಲೆ ಗೆಸ್ಟ್ಗಳು ಬಂದೇ ಬರ್ತಾರೆ ಬಂದೇ ಬರ್ತಾರೆ ಅಂದಮೇಲೆ ಹೋಗೇ ಹೋಗ್ತಾರೆ ಅಂತ ಅಂತ ಎರಡು ದಿವಸ ಇರ್ತಾರೆ ಮೂರು ದಿವಸ ಇರ್ತಾರೆ ಒಂದು ವಾರ ಇರ್ತಾರೆ ಆಮೇಲೆ ಕೊಂಡೋಗ್ತಾರೆ ಹಾಗೆ ಇದು ಕೂಡ ಮನುಷ್ಯನಿಗೆ ಸುಖ ದುಃಖ ಅನ್ನೋದು ಚಕ್ರದಂತೆ ಒಂದು ಬರುತ್ತೆ ಇನ್ನೊಂದು ಹೋಗುತ್ತೆ ಇನ್ನೊಂದು ಬರುತ್ತೆ ಮಗದೊಂದು ಬರುತ್ತೆ ಹೀಗೆ ಆದ್ರಿಂದ ಇದೆರಡರಲ್ಲೂ ಕೂಡ ನಾವು ಸಮಭಾವ ಇಟ್ಕೋಬೇಕು ಸಮಭಾವ ಅಂದ್ರೇನು ಎರಡೂ ಬಂದು ಹೋಗುವಂತಹವುಗಳು ಪರ್ಮನೆಂಟ್ ಅಲ್ಲ ಆದ್ರೆ ಡಿಟ್ಯಾಚ್ ಆಗೋದು ಬೇಡ ಸುಖ ಬಂತ ಹೇಗ್ ಬಿಡುತ್ತೆ ಆಮೇಲೆ ಏನ ಕಷ್ಟ ಬಂದಾಗ ಹಂಗ್ ಅಂತಾಗುತ್ತೆ ನಾನೊಂದ್ಸಲ ಹೇಳಿದ್ದೆ ಅನ್ಸುತ್ತೆ ನಿಮಗೆ ಒಂದು ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ನೋಡಿದೆ ಅಡ್ವರ್ಟೈಸ್ಮೆಂಟು ಅದು ಯಾವುದೋ ಒಂದು ಇದ್ರದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡಿದವ್ರದ್ದೊಂದು ಇದಿದೆಯಲ್ಲ ಈ ಇದು ಬರ್ತದೆ ಅವ್ರ ಬ್ರೈನ್ ಎಲ್ಲ ಭಯಂಕರ ಕ್ರಿಯೇಟಿವ್ ಬ್ರೈನ್ ಯಾರಿಗಿದೆಯೋ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ ಕೊಡೋದು ಹ್ಞೂ ಆ ಒಬ್ಬ ಮುದುಕಪ್ಪ ಇನ್ನೇನು ಸಾಯ್ತಾಯಿದ್ದಾನೆ ಆ ಸಾಯುವಂಥ ಮುದ್ಕಪ್ಪಂಗೆ ಅವ್ರ ಮನೆಯೆಲ್ಲ ತೊಟ್ಟಿಗ್ತಾ ಇದೆ ಮೊದಲೇ ಮಳೆ ಬರ್ತಾ ಇದೆ ಅವನು ಏನ್ ಸಾಯಬೇಕಿಂದ ಮುಂಚೆ ಹೆಂಗಾದ್ರು ಮಾಡಿ ಈ ಮಗ ಹೆಂಗೋ ಸೈನ್ ಹಾಕ್ಸ್ಕೊಡ್ಲಿ ಅಂತ ಅದ್ರಲ್ಲಿ ಇದು ಚಪ್ಪು ಗಿಕ್ಕೆಲ್ಲ ಸೈನ್ ಹಾಕಿಸ್ಕೊಡ್ಲಿ ಅಂತ ಎಷ್ಟೋ ಒಂದು ಕೋಟಿ ಅಂತ ಸರಿ ಒಂದು ಕೋಟಿ ಅಂತ ಹಾಕಿಸ್ಬಿಟ್ಟು ಸೈನ್ ಎಲ್ಲ ಹಾಕಿ ಹಿಂಗೆ ಖುಷಿಯೋ ಖುಷಿ ಅಯ್ಯೋ ಈಚೆ ಕಡೆ ಬಂದು ಹಿಂಗೆ ಹಿಂಗೆ ನೋಡ್ತಾ ಇದನ್ನೇನೆ ಮೇಲುಗಡೆ ಟಪಕ್ ಅಂತ ಒಂದು ನೀರು ಬಿತ್ತು ಬಿದ್ದ ತಕ್ಷಣ ಒಂದ್ರ ಮೇಲೆ ಬಿತ್ತ ಒಂದ ಅಷ್ಟು ಸೊನ್ನೆ ತಲೆ ತಲೆ ಚಚ್ಕೊಂಡ ಅದು ಒಂದು ಸಿಮೆಂಟ್ ಅಡ್ವರ್ಟೈಸ್ಮೆಂಟ್ ಆದ್ರೆ ಅದ್ರ ಹಿಂದೆ ನೋಡಿ ತಾತ್ಪರ್ಯ ಅದು ಹೆಂಗ ಇಟ್ಕೊಳ್ಳಿ ಅದೆಲ್ಲ ಬರೀ ಇದು ಅವ್ರದು ಕಮರ್ಷಿಯಲ್ ಆದ್ರೆ ಅದ್ರ ಹಿಂದ್ಗಳ ತಾತ್ಪರ್ಯ ನೋಡಿ ಹ ಇಷ್ಟೇನೆ ಕೊನೆ ಇಷ್ಟನೆ ಸೊನ್ನೆ ನಮ್ಮ ಜೀವನ ಎಲ್ಲಿ ತನಕ ನಮ್ಮ ಜೀವನದಲ್ಲಿ ಭಗವಂತನನ್ನು ನಾವು ಕಾಣುವುದಿಲ್ಲವೋ ನೀವು ಬಿಲಿಯನೇರಾಗಿರ್ಲಿ ಬಿಲಿಯನೇರಾಗಿರ್ಲಿ ಸಾಯುವಾಗ ನಾಯಿಪಾಡೆ ನಾಯಿಪಾಡೆ ಯಾಕೆ ನಿಮ್ಮ ಶರೀರದಲ್ಲಿ ಶಕ್ತಿ ಇರೋ ತನಕ ಅಷ್ಟೇನೇ ಜನ ಆಮೇಲೆ ನಿಮ್ಮ ದುಡ್ಡು ಗಿಡ್ಡು ಎಲ್ಲ ದೋಚ್ಕೊಂಡು ಓಡೋಗ್ಬಿಟ್ಟು ನಿಮ್ಮ ಪಾಡಿಗೆ ನೀವು ನಿಮ್ಮ ಬಿಟ್ಟು ಪಾಡಿಗೆ ನೀವು ಆಮೇಲೆ ನಿಮ್ಮ ಬೆಡ್ ಸೋರ್ ಪಾಡಿಗೆ ನಿಮ್ಮ ಬೆಟ್ಸೋರ್ ಎತ್ತವರು ಇಲ್ಲ ನಿಮ್ಮ ನ್ಯಾರ ನೋಡಿದೀನಿ ಅನೇಕರು ಪಾಪ ಎಲ್ಲ ಬಿಲಿಯನಿಯರ್ಸ್ ಬಿಲಿಯನಿಯರ್ಸ್ ಸೌಕರ್ಯ ಪಾಪ ಆಮೇಲೆ ಹೆಣ ಜೀವಛವ ಹೆಣಕ್ಕಿಂತ ಮುಂಚೆನೆ ಹೆಣ ಹಣದಿಂದ ಹೆಣ ಪಾಪ ಆದ್ದರಿಂದ ನಾವು ಇದನ್ನ ನೆನ್ಪಿಟ್ಕೋಬೇಕು ಸುಖ ದುಃಖ ಅನ್ನೋದು ಕೂಡ ಚಕ್ರದಂತೆ ಯಾವುದು ಪರ್ಮನೆಂಟ್ ಆಗಿ ಇರೋದಿಲ್ಲ ಆದ್ರಿಂದ ನಾನು ಹಿಂಗೆ ನಾನು ಹಂಗೆ ಅಥವಾ ಅಯ್ಯೋ ನನ್ ಪಾಪಿ ಹೀಗೆ ಹೀಗೆ ಎರಡೂ ಕೂಡ ಸಲ್ಲದು ಸಕೃದು ಏನ ಹರಿಕ್ಷರ ದ್ವಯಂ ಬದ್ಧ ಪರಿಕರಸ್ತೇನ ಮೋಕ್ಷಾಯ ಗಮನ ಪ್ರತಿ ಒಂದು ಬಾರಿ ಈ ಎರಡು ಅಕ್ಷರಗಳನ್ನು ನುಡಿದರೂ ಉಚ್ಚರಿಸಿದರೂ ಹರಿ ಅನ್ನುವಂತಹ ಎರಡೇ ಅಕ್ಷರ ಇದನ್ನ ಉಚ್ಚರಿಸ ನೀವು ಮೋಕ್ಷಕ್ಕೆ ಹೀಗೆ ನಿಂತ್ಕೊಂಡಂಗೆ ಅಂದರೆ ತಯಾರು ಅಂತ ಬದ್ಧ ಪರಿಕರ ಏನ ಸ್ವಂಟ ಕಟ್ಟಿ ನಿಂತಂಗೆ ರೆಡಿ ಅಲ್ವಾ ಈಗ ಬನ್ನಿ ಕಬಡ್ಡಿ ಆಡೋಣ ಹಾಗೆ ರೆಡಿ ಅಂತ ಹೋಗ್ಲಿಕ್ಕೆ ರೆಡಿ ನೀವು ಮೋಕ್ಷಕ್ಕೆ ರೆಡಿ ಆಗ್ತೀರಾ ಸ ಪಂಡಿತೋ ಯೋಹಿ ಅನುರಂಜಯೇತ್ವ ಮಿಷ್ಟೇನ ಬಾಲಂ ವಿನಗೇನ ಶಿಷ್ಟಂ ಅರ್ಥೇನ ನಾರೀಂ ತಪಸಾಹಿ ದೇವಾನ್ ಸರ್ವಾಂಶ್ಚ ಲೋಕಾಂಶ್ ಸುಸಂಗ್ರಹೇಣ ನಿಜವಾದ ಒಬ್ಬ ಪಂಡಿತ ಒಬ್ಬ ಬುದ್ಧಿವಂತ ಅನ್ನೋನ್ ಯಾರು ಅಂತ ಹೇಳಿದ್ರೆ ಯೋಗಿ ಅನುರಂಜಯೇ ಯಾರು ಸಂತೋಷ ಮಿಷ್ಟೇನ ಬಾಲಂ ಸಿಹಿ ತಿಂಡಿಗಳಿಂದ ಒಬ್ಬ ಮಗುವನ್ನು ಒಂದು ಮಗುವನ್ನ ಸಿಹಿ ತಿಂಡಿ ಕೊಟ್ಬಿಟ್ಟು ಸಂತೋಷ ಒಂದು ಮಗುವನ್ನು ಸಂತೋಷ ಪಡಿಸೋದು ಹಾಗೇನೆ ನೀವು ಬೇರೆ ಏನು ಮಾಡಿದ್ರು ಕೂಡ ಮಗು ಸಂತೋಷ ಆಗಲ್ಲ ಶಿಷ್ಟಂ ವಿನಯೇ ಒಬ್ಬ ಶಿಷ್ಟ ವ್ಯಕ್ತಿ ಅಂದರೆ ಒಬ್ಬ ಸಜ್ಜನ ಒಬ್ಬ ಧರ್ಮವನ್ನು ಬಲದಂಥ ವ್ಯಕ್ತಿಗೆ ನೀವು ಹಣ ಕೊಟ್ಟರೆ ನನಗೆ ಸಂತೋಷ ಆಗೋಲ್ಲ ವಿನಯ ತೋರಿಸ್ಬೇಕ ವಿನಯ ವಿನಯೇನ ಶಿಷ್ಟು ಅರ್ಥೇನ ನಾರಿ ನೋಡಿದ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಇಲ್ಲಿ ಆವಾಗಲೇ ಬೃಹಸ್ಪತಿಗಳು ಬರೆದ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ನಾವು ಫಾಲೋ ಮಾಡೋದು ನಾಯಿಯರನ್ನ ಹೇಗೆ ಹೊಲ್ಸ್ಕೋಬೇಕು ಅಥವಾ ಇದು ಮಾಡಬೇಕು ಸಂತೋಷ ಪಡಿಸ್ಬೇಕು ಹಣದಿಂದ ತಪಸ್ಸಾ ಹಿ ದೇವತೆಗಳನ್ನ ಏನ್ ಕೊಟ್ಟರು ಆಗಲ್ಲ ತಪಸ್ ತಪಸ್ ಮಾಡಬೇಕು ಶರೀರವನ್ನ ಸ್ವಲ್ಪ ಇದು ಮಾಡ್ಬೇಕು ತಪಸ್ಸು ಉಪವಾಸ ಆಮೇಲೆ ಈ ಕೃಚ್ರ ಚಾಂದ್ರಾಯಣ ಅನ್ನುವಂತಹ ತಪಸ್ಸಿರುತ್ತೆ ಅದರಲ್ಲಿ ಚಾಂದ್ರಾಯಣ ಅಂದ್ರೆ ಏನು ಗೊತ್ತಾ ತಪಸ್ಸು ಅವನು ವ್ರತವನ್ನ ಮಾಡುವನು ಯಾವುದೋ ಒಂದು ದಿವಸ ಶುರು ಮಾಡ್ಬೇಕು ಪರ್ವದಲ್ಲಿ ಅಂದ್ರೆ ಪೌರ್ಣಮಿ ಅಥವಾ ಅಮಾವಾಸ್ಯ ಶುರು ಮಾಡ್ತಾನೆ ಅಂತಿಟ್ಕೊಂಡ್ರೆ ಪೌರ್ಣಮಿ ಅಂತ ಶುರು ಮಾಡಿದ್ರೆ ಪೌರ್ಣಮಿಯಲ್ಲಿ ಹದಿನೈದು ಗ್ರಾಸ ಗ್ರಾಸ ಅಂದ್ರೆ ಏನರ್ಥ ಕವಳ ಕವಳ ಅಂದ್ರೆ ಹೀಗೆ ಒಂದು ಉಂಡೆ ಹೀಗೆ ಅದು ಯಾವ ರೀತಿ ಇರಬೇಕು ಅದನ್ನು ಶಾಸ್ತ್ರ ಹೇಳಿದ್ದಾರೆ ಹಿಂಗಾಕ ಆ ಹದ್ನೈದಲ್ಲ ಅದಕ್ಕೂ ಒಂದು ಪರಿಣಾಮ ಉಂಟು ಕುಕ್ಕುಟಾಂಡ ಪರಿಮಾಣ ಒಂದು ಕೋಣೆ ಮೊಟ್ಟೆಯ ಒಂದು ಗಾತ್ರ ಇದೆಯಲ್ಲ ಇಷ್ಟು ಶೇಪು ಅಷ್ಟು ಒಂದು ಗ್ರಾಸ ಅಂತ ಕರೀತಾರೆ ಅದು ಕವಳ ಅಂದ್ರೆ ಒಂದಷ್ಟು ದಯವಿಟ್ಟು ಆ ಮೊಬೈಲ್ ಅನ್ನು ಸ್ವಲ್ಪ ಶಾಂತವಾಗಿರಿಸಿ ಕುಕ್ಕುಟ ಗಂಡ ಪರಿಮಾಣ ಆ ಕೋಳಿಯ ಮೊಟ್ಟೆಯ ಪರಿಮಾಣ ಇದೆಯಲ್ಲ ಅದು ಹದಿನೈದು ಅದನ್ನು ತಗೊಳ್ತಾನೆ ಪೂರ್ಣಿಮೆ ದಿವಸ ಕಡಿಮೆ ಮಾಡ್ತಾ ಬರ್ತಾನೆ ಹದಿನಾಲ್ಕು ಹದಿಮೂರು ಹನ್ನೆರಡು ಹನ್ನೊಂದು ಕೊನೆಗೆ ಅಮಾವಾಸ್ಯ ಬರುವಾಗ ಉಪವಾಸ ಪುನಃ ಒಂದೊಂದು ಕವಳ ಜಾಸ್ತಿ ಮಾಡ್ಕೊಂಡೋಗ್ತು ಪಾಡ್ಯ ದ್ವಿತೀಯ ತೃತೀಯ ಹೀಗೆ ಮಾಡಿದಾಗ ಒಂದು ಚಾಂದ್ರಾಯಣ ವ್ರತ ಅಂತ ಕರೀತಾರೆ ಚಂದ್ರನ ಗತಿಗೆ ತಕ್ಕಂತೆ ಆಹಾರದಲ್ಲಿ ಹೆಚ್ಚು ಕಡಿಮೆ ಮಾಡಿದಾಗ ಶರೀರ ಸಂಪೂರ್ಣ ಶುದ್ಧಿವಾಗುತ್ತೆ ಪಾಪ ಎಲ್ಲ ನಷ್ಟವಾಗುತ್ತೆ ಶರೀರದ ಜೊತೆಗೆ ಮನಸ್ಸು ಇದೆ ಅದು ಶುದ್ಧಿ ಅದು ಚಾ ಇದು ಚಾಂದ್ರಾಯಣ ಅಂತ ಅರ್ಥ ಹಾಗೆ ಸರ್ವಾಂಶ ಲೋಕಾಂಶ ಸುಸಂಗ್ರಹೇಣ ಇಡೀ ಸಮಸ್ತ ಲೋಕವನ್ನು ನಾವು ಹೇಗೆ ಖುಷಿ ಪಡಿಸಬೇಕು ಅಂದರೆ ವೆಲ್ಫೇರ್ ಆಕ್ಟಿವಿಟೀಸ್ ಮಾಡಿ ವೆಲ್ಫೇರ್ ಆಕ್ಟಿವಿಟೀಸ್ ಮಾಡೋದ್ರಿಂದ ಇಡೀ ಲೋಕ ನಿಮಗೂ ಒಲಿತದೆ ನಿಧಾನವು ನಿಮ್ಮ ಹತ್ರ ಬರ್ತದೆ ನೀವು ಫೇಮಸ್ ಆಗಬೇಕಾ ಅಂದರೆ ಏನೋ ವೆಲ್ಫೇರ್ ಆಕ್ಟಿವಿಟೀಸ್ ಮಾಡಲು ಜನಕ್ಕೆ ಉಪಕಾರವಾಗತಕ್ಕಂತಹ ಪರೋಪಕಾರವಾಗಿರತಕ್ಕಂಥ ಆಕ್ಟಿವಿಟೀಸ್ ಮಾಡಬೇಕು ಛಲೇನ ಮಿತ್ರಂ ಕಲುಷೇನ ಧರ್ಮಂ ಪರೋಪತಾಪೇನ ಸಮೃದ್ಧಿ ಭಾವ ಸುಖೇನ ವಿರುಷೇಣ ನಾರೀಂ ವಾಂಚಂತಿ ವೈಯೇ ನ ಚ ಪಂಡಿತಾಸ್ತೆ ಈಗ ಪಂಡಿತರ ಬಗ್ಗೆ ಹೇಳಿದ್ರು ಯಾರು ಜಾಣರು ಅಂತ ಈಗ ದಡ್ರು ಯಾರು ಅಂತ ದಡ್ರು ಯಾರು ಛಲೇನ ಮಿತ್ರ ಯಾರು ಕಪಟ ಮಾಡಿ ನಾನು ಒಬ್ಬ ಸ್ನೇಹಿತದನ್ನು ಗಳಿಸ್ತೇನೆ ಅಂತ ಹೋಗ್ತಾನೋ ಕಪಟದಿಂದ ಎಲ್ಲಾದ್ರೂ ಸ್ನೇಹಿತತನವನ್ನ ಮಾಡ್ಲಿಕ್ಕಾಗ ತ ಗೊತ್ತಾಯಿತು ಅಂದ್ರೆ ಒದಿತಾನೆ ಹೊಟ್ಟಾಗ್ತಾನ ಕಲುಷೇಣ ಧರ್ಮ ನಾನು ಧರ್ಮವನ್ನು ಸಂಪಾದನೆ ಮಾಡಬೇಕು ಕ್ಯಾರೆಕ್ಟರ್ ಏನು ಚೆನ್ನಾಗಿಲ್ಲ ಸ್ವಲ್ಪ ಕ್ಯಾರೆಕ್ಟರ್ ಅಲ್ಲಿ ದೋಷ ಇದೆ ಧರ್ಮ ಸಂಪಾದನೆ ಆಗಲ್ಲ ಪರ ಉಪತಾಪೇಣ ಸಮೃದ್ಧಿ ಭಾವ ಬೇರೆಯವರಿಗೆ ಕಷ್ಟ ಪಡೋದ್ರಿಂದ ನಾನು ಸಮೃದ್ಧಿಯನ್ನು ಹೊಂದಬೇಕು ಅನ್ನುವಂತಹ ಒಂದು ಮನೋಭಾವನೆ ಇರ್ತಕ್ಕಂಥ ಮೂರ್ಖ ಸುಖೇನ ವಿದ್ಯಾ ನಾನು ಹಾಸಿಗೆ ಮೇಲೆ ಯಾವಾಗಲೂ ನಿದ್ಯ ಹೊಡಿತಾ ಇರ್ತೀನಿ ಏನೇನಿದೆಯೋ ವಿದ್ಯೆಯಿಂದ ನನ್ನ ತಲೆಗತ್ಲಿ ಆಗ ಪರುಷೇನ ನಾಣಿ ಸ್ತ್ರೀಯಿಂದ ವಶ ಮಾಡ್ಕೋಬೇಕು ಅವನು ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಮಾತನ್ನಾಡಿದರೆ ವಶವಾಗುವುದಿಲ್ಲ ವಾಂಚಂತಿ ಯೋಗೈ ಇದನ್ನ ಸಾಧಿಸಲು ಯಾರು ಪ್ರಯತ್ನಪಡಿಸುತ್ತಾರೋ ನಂಡಿತಾಸ್ತೆ ಅಂತವರು ಪಂಡಿತರೇ ಅಲ್ಲ ಮೂರ್ಖರು ಅತ್ಯಂಬು ಪಾನಂ ಕಠಿಣ ಕಠಿಣಕ್ಷಯೋ ವೇದ ವಿಧಾರಣಂಚ ದಿವಾಶಯೋ ಜಾಗರಣಂಚಿರ್ನರಾಂ ನಿವಸ ಆಯುರ್ವೇದದ ಒಂದು ಸುಭಾಷಿತ ಇದು ಏನಿದು ನಿಮಗೆ ರೋಗ ಬೇಕಿದ್ರೆ ಬೇಡ ಅಲ್ಲ ಯಾರು ರೋಗ ಬೇಕಾಗಿದ್ರೆ ಅತ್ಯಂಬು ಪಾನಂ ಜಾಸ್ತಿ ನೀರು ಕುಡಿದ್ರು ರೋಗ ಅಂತೆ ಅತ್ಯಂಬು ಪಾನು ಮಂದಾಜ್ಞೆ ಆಗಿಬಿಡುತ್ತೆ ನೀರು ಕುಡಿತಾ ಇದ್ರೂ ನೀರು ಜಾಸ್ತಿ ತುಂಬಿಕೊಂಡ್ಬಿಟ್ರೆ ಅತ್ಯಂಬು ಪಾನಂ ಕಠಿಣಾಶನಂಚ ಡೈಜೆಸ್ಟ್ ಆಗಿರ್ ಆಗದೇ ಇರತಕ್ಕಂತಹ ಕಠಿಣವಾಗಿರ್ತಕ್ಕಂತಹ ಆಹಾರಗಳನ್ನು ತಿಂತ ಹೋಗುದು ಧಾತು ಕ್ಷಯ ಶರೀರದಲ್ಲಿ ಧಾತುಗಳು ಕ್ಷಯವಾದರೆ ವೇಗ ವಿಧಾನ ಮಲಮೂತ್ರಗಳ ವೇಗವನ್ನು ತಡೆ ಹಿಡಿದರೆ ಸೀನು ಇತ್ಯಾದಿಗಳದ್ದು ದಿವಾಶಯೋ ಹಾಗದಲ್ಲಿ ನಿದ್ರೆ ಹೊಡೆದು ಬಿಟ್ರೆ ಚೆನ್ನಾಗಿ ಜಾಗರಣಂಚ ರಾತ್ರವು ರಾತ್ರಿ ನಿದ್ರೆನೆ ಬರಲ್ಲ ಸ್ವಾಮಿ ಹೀಗಿದ್ರೆ ರಾತ್ರಿ ನಿದ್ರೆ ಬರಲೇಬೇಕು ಬರ್ಲಿಲ್ವಾ ಹೋಯ್ತು ಅಂತ ಲೆಕ್ಕ ಬರೀನು ಏನೋ ಅಂತ ಏನೇನೋ ಕಾಣಿಸ್ ಶುರುವಾಗುತ್ತೆ ಷಿ ಆರರಿಂದ ನರಾಂ ನಿವಸಾ ಮನುಷ್ಯನಲ್ಲಿ ಎಲ್ಲ ರೋಗಗಳು ಮನೆ ಮಾಡುತ್ತವೆ ಕುಚೇಲಿನ ದಂತಮಲೋಪಧಾರಿಣ ಬಹ್ವಾಶಿ ನಿಷ್ಠುರವಾಕ್ಯಭಾಷಿಣ ಸೂರ್ಯೋದಯ ಹಿ ಅಸ್ತಮೇ ಶಾಯಿನ್ ವಿಮುಂಚೀರ ಚಕ್ರಪಿಂ ಇಷ್ಟು ಮಾಡಿದ್ರೆ ಈ ಮುಂದೆ ಹೇಳ್ತಕ್ಕಂತಹ ಕೆಲಸಗಳನ್ನ ಅವನು ಕೈಯಲ್ಲಿ ಚಕ್ರ ಇಟ್ಕೊಂಡಿರ್ತಕ್ಕಂತಹ ಲಕ್ಷ್ಮಿ ಪತಿಯೇ ಆಗಿರ್ಬೋದು ಅವನನ್ನು ಲಕ್ಷ್ಮಿ ಬಿಟ್ಕೊಂಡು ಹೋಗ್ತಾಳಂತೆ ಅವನ ಅನ್ಲಕ್ಕಿ ಆಗ್ತಾನೆ ಅವನನ್ನ ಎಲ್ಲ ಫಾರ್ಚೂನ್ ಬಿಟ್ಟು ಹೋಗುತ್ತೆ ಏನದು ಕುಚೇರಿನ ಕೆಟ್ಟ ಬಟ್ಟೆಯನ್ನು ಹುಟ್ಟರೆ ಮಲಿನವಾದಂತಹ ಬಟ್ಟೆ ಅಥವಾ ಹರಿದೋಗಿರತಕ್ಕಂತಹ ಬಟ್ಟೆಯನ್ನು ಹುಟ್ಟರೆ ದಂತ ಮದೋಪಧಾರಣಂ ಹಲ್ ಸರಿಯಾಗಿ ಉಜ್ದೆ ಹೋದ್ರೆ ಅದರಲ್ಲಿ ಮಲ ಇದ್ರೆ ಬಹ್ವಾಶಿನ ಚಂದ ತಿನ್ನುವ ಅಭ್ಯಾಸ ಇದ್ರೆ ನಿಷ್ಠುರ ವಾಕ್ಯ ಭಾಷಣ ಯಾವಾಗಲೂ ನಿಷ್ಠ ವಾಕ್ಯಗಳನ್ನ ಇನ್ನೊಬ್ಬರಿಗೆ ಹೇಳ್ತಾ ಇದ್ರೆ ಬಾಣದ ರೀತಿಯಲ್ಲಿ ಶಲ್ಯ ಶಲ್ಯದ ರೀತಿಯಲ್ಲಿ ಅಂತ ಕರೀತಾರೆ ಸೂರ್ಯೋದಯ ಹೀ ಅಸ್ತಮಯೇ ಅಪಿಶಾಯಿನ ಯಾರು ಸೂರ್ಯಾಸ್ತದ ಸಮಯ ಮತ್ತು ಸೂರ್ಯೋದಯ ಸಮಯದಲ್ಲಿ ನಿದ್ದೆ ಮಾಡ್ತಾ ಇರ್ತಾರೋ ನೋಡಿದ್ರ ಎಲ್ಲಿ ಸಿಕ್ಕಾಕೋದೆ ಹೋದ್ರೆ ಇಲ್ಲಿ ಸಿಗಾಕೊಂಡ್ಬಿಡ್ತಾರೆ ಜನ ಸೂರ್ಯೋದಯ ಅಸ್ತಮೇಜ ಶಾಯಿನ್ ನಿದ್ದೆ ಮಾಡ್ತಾ ಇರ್ತಕ್ಕಂಥವನಿಗೆ ವಿಮುಂಚಂತಿ ಅವನನ್ನ ಬಿಟ್ಬಿಡುತ್ತಂತೆ ಯಾರೋ ಶ್ರೀ ಲಕ್ಷ್ಮಿ ಫಾರ್ಚೂನ್ ಅವನ್ ಚಕ್ರಪಾಣಿ ಅಯ್ಯೋ ನನ್ ಗಂಡ ಅಂತ ಏನು ಅವಳೇನು ಇಟ್ಕೊಂಡಿರಲ್ಲ ಅವನ್ನ ಅವನೂ ಬಿಟ್ಬಿಡ್ತಾಳೆ ಅವನ ಚಕ್ರಪಾಣಿ ಆದರೂ ಕೂಡ ಇದನ್ನು ಮಾಡ್ತಾ ಇದ್ರೆ ಅವನು ಬಿಟ್ಬಿಟ್ ಹೋಗ್ತಾಳೆ ಅಂತ ಹಾಗೆ ಯಸ್ಯ ತು ಪುಷ್ಪಸ್ಯ ಪಾಂಡವರ ವಿಶೇಷತಃ ಶಿರಸ ಧಾರ್ಯಮಾಣಸ ಅಲಕ್ಷ್ಮೀ ಪ್ರತಿಹನ್ಯತೆ ನೋಡಿ ಸ್ತ್ರೀಯರಿಗೆ ಒಂದು ಮಾತು ಸ್ತ್ರೀಯರ ಒಂದು ಕೂದಲು ಅದು ಶೋಭೆ ಹೊಂದುವುದು ಯಾವುದರಿಂದ ಪುಷ್ಪದಿಂದ ಯಾವುದಾದ್ರೂ ಒಂದು ಪುಷ್ಪ ಪರವಾಗಿಲ್ಲ ಆದರೆ ವಿಶೇಷವಾಗಿ ಬಿಳಿ ಪುಷ್ಪ ಅದನ್ನ ಹಾಕ್ಕೊಂಡ್ರೆ ಧರಿಸ್ತಾ ಇದ್ರೆ ಯಾವಾಗಲೂ ಯಸ್ಯ ತಸ್ಯ ತು ಪುಷ್ಪ ಪುಷ್ಪಸ್ಯ ಪಾಂಡವಸ್ಯ ವಿಶೇಷತ ಬಿಡುಪಾದ ಹೂವನ್ನು ಮೂಡಿದರೆ ಶಿರಸಾ ಧಾರ್ಯಮಾಣಸ್ಯ ತಲೆಯನ್ನು ಮುಡ್ಕೊಂಡ್ರೆ ಅಲಕ್ಷ್ಮೀ ಪ್ರತಿಹನ್ಯತೆ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಅಲಕ್ಷ್ಮೀ ಅನ್ಫಾರ್ಚುನೇಟ್ ಅದು ಹೊರಟೋಗತ್ತೆ ಸತ್ತೋಗುತ್ತಂತೆ ಗವಾಂ ರಜೋ ಧಾನ್ಯರಜ್ ಅಂಗಭವಂ ರಜ ಎಹಾಶಸ್ತ ಮಹಾಪಾತಕ ನಾಶನ ಗೋಧೂಳಿ ಅಂತ ಕರಿತೀವಲ್ಲ ಗೋಧೂಳಿ ಆ ಹಸುವಿನ ಗೊರಸ್ನಿಂದ ಏಳತಕ್ಕಂಥ ಧುಳು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದಂತೆ ಧಾನ್ಯರಜ ಹಿಂಗೆ ಕೇರ್ತಾ ಇರ್ತಾ ನೋಡಿ ಅಲ್ಲಿಂದ ಆ ಧೂಳು ಹೇಳುತ್ತಲ್ಲ ಅದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದಂತೆ ರಜ ಪುತ್ರ ಅಂಗಭವಂ ರಜಹ ತಮ್ಮ ಮಕ್ಕಳ ಕಾಲ್ ಧೂಳಿನಿಂದ ಏಳತಕ್ಕಂತಹ ಇದು ಧೂಳು ಕಾಲ್ನಿಂದ ಪಾದ ನಡೆಯುವಾಗ ಏಳುತ್ತಲ್ಲ ಅಂಗರಜ ಅದು ರಜ ಏತದ್ರಜೋ ಈ ಧೂಳು ಈ ಮೂರೂ ಧೂಳು ಮಹಾಶಸ್ತಂ ಮಹಾಶ್ರೇಯಸ್ಕರವಾಗಿರ್ತಕ್ಕಂಥದ್ದು ಮಹಾಪಾತಕವುಗಳು ಸೋಂಕಿದರೆ ಮಹಾಪಾತಕವನ್ನು ನಾಶ ಮಾಡುತ್ತದೆ ನೋಡಿ ಇದರಿಂದ ಏನು ಸೈಂಟಿಫಿಕ್ ರೀಸನ್ ಇದೆ ನಾನು ಕೇಳ್ಬಿಡಿ ಏಕೋ ಹಿ ಗುಣವಾನ್ ಪುತ್ರ ನಿರ್ಗುಣನ ಶತೇನ ಕಂ ಚಂದ್ರೋ ಹಂತಿ ತಮಾಂಸಿ ಏಕ ನ್ಯೋತಿ ಸಹಸ್ರಶಃ ಮಗ ಇದ್ರೆ ಗುಣವಂತನಾದ ಒಬ್ಬನೇ ಇರಲಿ ಸಾಕು ನಿರ್ಗುಣನಾಗಿರ್ತಕ್ಕಂಥ ನೂರು ಮಕ್ಕಳಿದ್ರೆ ಏನ್ರಿ ಉಪಯೋಗ ಯಾಕೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕದು ಈ ಮಿಣು ಕುಳಿದ ರೀತಿಯಲ್ಲಿ ಅವು ಸಾವಿರ ಇರಲಿ ಉಪಯೋಗ ಏನು ನಿಮಗೆ ನೀವು ಎಡುತ್ತೀರಾ ದಾರಿಯಲ್ಲಿ ಒಂದು ಚಂದ್ರ ಇರಲಿ ಪೂರ್ಣ ಚಂದ್ರ ಆದರೆ ಅಷ್ಟೇ ಸಾಕು ನಿರ್ಭಯವಾಗಿ ನೀವು ನಡ್ಕೊಂಡು ಹೋಗುವುದು ದಾರಿಯಲ್ಲಿ ಹಾಗೆ ಮಾತು ಜಾಯಮಾನೋ ಹರೇತ್ ದಾರಾನ್ ವರ್ಧಮಾನೋ ಹರೇದ್ ಧನಂ ಮ್ರಿಯಮಾನೋ ಹರೇತ್ ಪ್ರಾಣಾನ್ ನಾಸ್ತಿ ಪುತ್ರ ಸಮೋರಿಪು ಈಗ ಮಗನ ಹೊಳು ಬಿಟ್ಟು ಮಗನ್ ತೆಗೆಯೋದು ಶ್ಲೋಕ ಇದೆ ಈ ಮಗನಿಗಿಂತಲೂ ಸ್ವಾಮಿ ದೊಡ್ಡದಾದಂತಹ ಶತ್ರು ಇಲ್ವಾ ಜಗತ್ನಲ್ಲಿ ಮಗನಿಗಿಂತಲೂ ದೊಡ್ಡ ಶತ್ರು ಯಾರೂ ಇಲ್ಲ ತಂದೆ ತಾಯಿಗಳಿಗೆ ಯಾಕೆ ಜಾಯಮಾನೋ ಹರೇದ್ ದಾರಾನ್ ತಾಯಿಗೆ ಮಗ ಹುಟ್ಟಿದ ತಕ್ಷಣ ಅವಳ ಅಟೆನ್ಷನ್ ಎಲ್ಲ ಎಲ್ಲಿ ಹೋಗುತ್ತೆ ಮಗನ ಹೋಗುತ್ತೆ ಗಂಡ ಯಾರನ್ನು ಕಳ್ಕೊಳ್ತಾನೆ ಪ್ರಿಯ ಪತ್ನಿಯನ್ನು ಕಳ್ಕೊಳ್ತಾನೆ ಯಾಕೆ ಇಲ್ಲಿ ತಂದ್ರೆ ಗಂಡನ ಹತ್ರ ಅಟೆನ್ಷನ್ ಇತ್ತಾ ಈಗೇನಾಯಿತು ಅಷ್ಟು ಅಟೆನ್ಷನು ಮಗನಿಗೆ ಹೊರಟೋಯ್ತಾ ಜಾಯಮಾನೋ ಹರೇತ ದಾರ ಹುಟ್ಟಿದ ತಕ್ಷಣವೇ ಹೆಂಡತಿ ಅಂತ ಬಿಟ್ಟ ಆ ಮಗ ಅಟೆನ್ಷನ್ ಆಮೇಲೆ ವರ್ಧಮಾನು ಹರೇತ್ ಧನಂ ಬೆಳೀತಾ ಬೆಳೀತಾ ಎಷ್ಟು ಖರ್ಚಾಗತ್ತೋನಿಗೆ ಏನು ಹೋಯ್ತು ಹಣ ಹೊರಟೋಯ್ತು ಬೆಳೀತಾ ಬೆಳೀತಾ ಅವನಿಂದ ಹಣ ಕರ್ಕೊಂಡ್ರಿ ಮರಿಯಾಣು ಹರೆಯತ್ ಪ್ರಾಣ ಅವನು ಏನಾದರೂ ಆಗಿ ಹೊರಟೋಗ್ಬಿಟ್ನಾ ಪ್ರಾಣವೇ ಹೊರಟೋಯ್ತು ಪ್ರಾಣ ಸಮೇತ ತಗೊಂಡೋಗ್ತಾನ ಹರೆಯತ್ ಪ್ರಾಣ ಅರ್ಧ ಜೀವಿ ಆಗ್ಬಿಡ್ತಾನೆ ಅರೆ ಜೀವಿ ಆಗಿಬಿಡ್ತಾನೆ ಮನುಷ್ಯ ರಿಪು ಆದ್ರಿಂದ ಮಗನಿಗಿಂತಲೋ ಮಗನಂತಹ ಶತ್ರು ಇನ್ನೊಬ್ಬ ಇಲ್ಲಪ್ಪಾ ಮಗನನ್ನು ಕಳ್ಕೊಂಡಿರೋ ಸೇರಿಸಿರೋದೊಂದು ಇದೊಂದು ಅಪಹೃತ್ಯ ಪರಸ್ವೀ ಯಸ್ತು ದಾನಂ ಪ್ರಯತಿ ಸ ದಾತ ನರಕ ಯಾಂತಿ ಯಾ ಅರ್ಥ ಬಹಳ ಬಹಳ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸುಭಾಷಿತವನ್ನು ಇಲ್ಲಿ ಹೇಳಿದ್ದಾರೆ ಸೂತ್ರ ಅಪಹೃತ್ಯ ಪರಸ್ಪ ಇನ್ನೊಬ್ಬರ ಹಣವನ್ನು ಚೆನ್ನಾಗಿ ಲಭಾಯಿಸ್ಬಿಡೋದು ಫಸ್ಟ್ ಎಷ್ಟು ದಾನಂ ಪ್ರಯತಿ ಆ ಹಣವನ್ನು ದಾನ ಕೊಟ್ಬಿಡೋದು ಅಂದರೆ ನನ್ನ ಪುಣ್ಯ ಬರಲಿ ಅಂತ ಇನ್ನೊಬ್ಬರ ಹಣದಿಂದ ನೆನಪಿಟ್ಕೊಡಿ ಹೀಗೆ ಆದರೆ ನಮಗೆ ಪುಣ್ಯ ಬರತ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ ಭಗವಂತ ಸ ದಾತ ನರಕಂ ಯ ಆ ಹಣವನ್ನು ಯಾರು ಕೊಡ್ತಾರೋ ಅವನಿಗೆ ನರಕ ಕಟ್ಟಿಟ್ಟು ಬುದ್ಧಿ ಅಂತ ಯಸ್ಯ ಅರ್ಥ ಯಾರ ಹಣವೋ ಅವನು ಕೊಡ್ತಾನೋ ತಸ್ಯ ತತ್ ಫಲ ಯಾರ ಹಣವನ್ನ ಕೊಟ್ಟಿದ್ದಾನೋ ಅವನಿಗೆ ಆ ದಾನದ ಫಲ ಸಿಗತ್ತ ನೋಡಿದ್ರ ಯಾರ ಹಣವ ಅವನು ಕೈ ಎತ್ತಿ ಅದರ ಫಲ ಸಿಗ್ತವನು ಯಾರ ಫಲ ಬೇಕು ಅಂತ ಇನ್ನೊಬ್ಬನ ತಲೆ ಒಡೆದು ಅವನ ಹಣ ಅಪಹರಿಸಿ ದಾನ ಕೊಟ್ಟನೋ ಅವನಿಗೆ ನರಕ ನರಕದ ಬಿದ್ದ ಆದ್ದರಿಂದ ದಾನಕ್ಕೋಸ್ಕರ ಇನ್ನೊಬ್ಬರನ್ನು ನಾನು ವಂಚಿಸ್ತೇನೆ ಪರಸ್ವವನ್ನು ಅಪಹರಿಸ್ತೇನೆ ಅನ್ನೋದು ಭ್ರಮೆಯ ಅಂಶವಾಯಿತು ನೋಡಿದ್ರ ಎಲ್ಲ ನಮ್ಮ ಬ್ರಮೆ ಕಳೀತಾ ಇದೆ ಇದರಿಂದ ನವೇ ವಯಸ್ಸಿ ಸ ಶಾಂತ ಇತಿ ಮೇ ಮದಿ ಧಾತುಷು ಶಮಃ ಕಸ್ಯ ಜಾಯ ನಿಜವಾದ ಒಬ್ಬ ಶಾಂತನಾಗಿರ್ತಕ್ಕಂತಹ ಒಬ್ಬ ಮನುಷ್ಯ ಅವನು ಪತ್ತೆ ಹಚ್ಚೋದು ಎಲ್ಲಿ ಅಂದ್ರೆ ಧಾತುಗಳು ವೃದ್ಧಿ ಆಗ್ತಾ ಇರ್ತಲ್ಲ ಅವನು ನೋಡ್ಬೇಕು ಅವನು ಶಾಂತನೋ ಅಥವಾ ಅಶಾಂತನೋ ಅವನ ಕಣ್ ಅವನ ಹಿಡಿಯಕ್ಕಾಗತ್ತ ಇಲ್ವೋ ಅಂತ ನಾವೇ ವಯಸ್ಸಿ ಒಂಬತ್ತನೇ ವಯಸ್ಸಿನಲ್ಲಿ ಯಶ್ ಯಾಕೆ ಒಂಬತ್ತನೇ ವಯಸ್ಸಿನಲ್ಲಿ ಎಲ್ಲ ಧಾತು ವೃದ್ಧಿ ವಯಸ್ಸು ಆ ವಯಸ್ಸಲ್ಲಿ ಯಾರು ಶಾಂತನಾಗಿದ್ದಾನೋ ನಿಜವಾಗ್ಲೂ ಕೂಡ ಅದಕ್ಕೋಸ್ಕರವೇ ನೋಡಿ ನಾವು ಉಪನಯನ ಮಾಡೋದು ಯಾವಾಗ ಏಳನೇ ವಯಸ್ಸು ತಪ್ಪಿದ್ರೆ ಎಂಟು ತಪ್ಪಿದ್ರೆ ಒಂಬತ್ತು ಆಮೇಲೂ ತಪ್ಪಿದ್ರೆ ಹೆಂಗೋಂಗ್ ಮಾಡಿ ಗುರು ಬಲ ಆ ಗುರುಬಲ ಅಲ್ಲ ಇದು ಸುಮ್ಮನೆ ನಿಜವಾದ ಒಂದು ದೃಷ್ಟ ದೃಷ್ಟಾರ್ಥ ಫಸ್ಟ್ ಇಂಪಾರ್ಟೆಂಟ್ ಆಮೇಲೆ ಅದೃಷ್ಟಾರ್ಥ ನಾವು ಸ್ವಾಮಿ ಭಾರತೀಯರು ಯಾವಾಗಲೂ ಕೂಡ ದೃಷ್ಟ ಪ್ರಯೋಜನ ಹುಡುಕ್ತೇವೆ ಅದೃಷ್ಟ ಆಮೇಲೆ ಫಸ್ಟ್ ಬದುಕಿರುವಾಗಲೇ ನಮ್ಮದು ಪ್ರಯೋಜನ ಕಂಡು ಹುಡುಕಿಲ್ಲ ಇನ್ನು ಸತ್ತ ಮೇಲೆ ಏನೋ ಒಂದು ಮಾಡ್ತೀನಿ ಅನ್ನೋದು ನಮಗೆ ಒಪ್ಪಿಗೆ ಇಲ್ಲ ಆದ್ರಿಂದ ದೃಷ್ಟಫಲ ಏನು ಅಂದರೆ ಏಳನೇ ವಯಸ್ಸು ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಗಿಳಿಗೆ ಆ ಮಾರ್ಕಿಂಗ್ ಬರಬಾರ್ದು ಅದಕ್ಕಿಂತ ಮುಂಚೆನೆ ರಾಮ ರಾಮ ಅಂತ ಕಲಿಸ್ಕೊಡ್ಬೇಕು ಆಮೇಲೆ ಚೆನ್ನಾಗಿ ಕಲಿತದೆ ಒಂದ್ಸಲಿ ಮಾರ್ಕಿಂಗ್ ಬಂತೋ ಬಲ್ತೋ ಆಯ್ತೋ ಅದು ಅವ್ನು ಟ್ರೈನ್ ಅಪ್ ಮಾಡೋಕ್ಕೆ ಅಷ್ಟೆ ಹಾಗೆ ಏಳನೇ ವಯಸ್ಸು ಆ ಒಂದು ಇನ್ನೇನು ಧಾತುಗಳು ವೃದ್ಧಿ ಆಗಿಲ್ಲ ಆ ಟೈಮಲ್ಲೇ ಅವನಿಗೆ ಗಾಯತ್ರಿ ಉಪದೇಶ ಮಾಡಿದ್ರೋ ಅದರಿಂದ ಅವನ ಧಿಯೋ ಯೋನಃ ಪ್ರಚೋದಯಾದಾಯ್ತೋ ಒಂಬತ್ತನೇ ವಯಸ್ಸಿನ ಆ ಧಾತು ವೃದ್ಧಿಯನ್ನು ಆತ ಕಂಟ್ರೋಲ್ ಮಾಡಿಕೊಳ್ಳಿ ಆಗುತ್ತೆ ಇಲ್ವ ಆಮೇಲೆ ಅಷ್ಟೆ ಅದನ್ನೇ ಹೇಳಿ ನವೇ ವಯಸ್ಸಿ ಬಹಳ ಸೈಂಟಿಫಿಕ್ ಎಲ್ಲ ಬಹಳ ಬಹಳ ಸೈಂಟಿಫಿಕ್ ನಾ ಆಲೋಚನೆ ಮಾಡ್ಬೇಕು ಆ ಟೈಮಲ್ಲಿ ಏನಿರುತ್ತೆ ಬೆಳೆಯುವಾಗ ಹೇಗಿರುತ್ತೆ ಬುದ್ಧಿ ಆಮೇಲೆ ಹೇಗಾಗಬೇಕು ನವೇ ವಯಸ್ಸಿ ಒಂಬತ್ತನೇ ವಯಸ್ಸಿನಲ್ಲಿ ಯಶ್ ಶಾಂತ ಯಾರ ಮನಸ್ಸು ಶಾಂತವಾಗಿದೆಯೋ ಸ ಶಾಂತ ಇತಿ ಮೇಮತಿ ಅವನೇ ನಿಜವಾಗಿಯೂ ಮುಂದೆಯ ಮುಂದೆ ಕೂಡ ಕಂಟ್ರೋಲ್ಡ್ ಪರ್ಸನ್ ಆಗ್ತಾನೆ ಅವನು ಶಾಂತವಾಗಿರ್ತಕ್ಕಂಥ ಸ್ವಭಾವದವನಾಗ್ತಾನೆ ಅಂತ ನಿಶ್ಚಿತವಾಗಿ ಹೇಳ್ಬೋದು ಧಾತುಸು ಕ್ಷೀಯಮಾಣೇಶು ವೃದ್ಧಾಪ್ಯ ಅಥವಾ ಮಿಡ್ಲೇಜು ಅದು ಮುಗಿದ ಮೇಲೆ ಧಾತುಗಳೆಲ್ಲ ಇನ್ನು ವೃದ್ಧಿ ಆಗೋಲ್ಲ ಎಲ್ಲ ಕ್ಷೀಣವಾಗ್ತಾ ಸೆಲ್ಸ್ ಎಲ್ಲ ಅಂತ ಸಮಯದಲ್ಲಿ ಶಮ ಕಸನ ಜಾಯತೆ ಶಾಂತವಾಗಲ್ಲ ಅದು ತಂಪಾಗಿರುವ ಅಗ್ನಿಯಲ್ಲಿ ಕೂಲ್ಡ್ ಡ್ರಿಂಕ್ಸ್ ಕೊಟ್ಕೊಂಡಿರ್ಬೋದು ಅವಾಗ ಆವಾಗ ಇರಲ್ಲ ಎಲ್ಲರೂ ಕೂಡ ಶಾಂತವಾಗಿ ಎಲ್ಲರೂ ಬುದ್ಧನೇ ಆದ್ರಿಂದ ಅದು ನಿಜವಾದ ಶಾಂತತೆಯಲ್ಲ ಬಹಳ ಬಹಳ ಇಂಪಾರ್ಟೆಂಟ್ ಇದು ಅದಕ್ಕೋಸ್ಕರವೇ ಆ ಶಂಕರಾಚಾರದೊಂದು ಮಾತಿದೆಯಲ್ಲ ಶುಷ್ಕೆ ನೀರೇ ಕಃ ಅದು ಬರುತ್ತೆ ಭಜಗೋವಿಂದ ಬಂದು ಆದ್ರಿಂದ ನೀರೇಲ್ಲದೆ ಹೋದ್ಮೇಲೆ ಸ್ವಾಮಿ ಅದನ್ನ ಪಾಂಡ್ ಅಂತ ಕರೀತಾರ ಯಾರಾದರೂ ಪಾಂಡ್ ಅನ್ಬೇಕಾದ್ರೆ ಪಾಂಡನ್ ನೀರು ಇರಬೇಕು ವಯಸ್ಸಿಗತೇಕ ಕಾಮವಿಕಾರ ವಯಸ್ಸು ಹೊರಟೋದ್ಮೇಲೆ ಕಾಮವಿಕಾರ ಎಲ್ಲಿದೆ ಆ ಮಾತಿನಲ್ಲಿ ಬಂದಿರೋದು ಆದ್ರಿಂದ ಅವಾಗಲೇ ಟ್ರೈನಿಂಗು ಪಡಿಬೇಕು ಅದಕ್ಕೋಸ್ಕರ ಯುವಯವ ಧರ್ಮಶೀಲ ಸ್ಯಾತ್ ಅಂತ ಹೇಳುತ್ತೆ ಯಾವುದು ಯೋಗ ವಾಸಿಷ್ಠ ಯುವಕನಾಗಿದ್ದಾಗಲೇ ಅವನು ಇದು ಧರ್ಮಕ್ಕೆ ಬರಬೇಕು ಆಧ್ಯಾತ್ಮಿಕಕ್ಕೆ ಬರಬೇಕು ಆಧ್ಯಾತ್ಮಿಕ ಜೀವನಕ್ಕೆ ಬರಬೇಕು ಅಂತ ಇನ್ನು ಮುಂದಿನ ನಮ್ಮ ಈ ಗರುಡ ಪುರಾಣದ ಉಪನ್ಯಾಸವನ್ನ ನಮ್ಮ ಮುಂದಿನ ಉಪನ್ಯಾಸ ಅಂದ್ರೆ ಇನ್ನು ಅಕ್ಟೋಬರ್ನಲ್ಲಿ ಒಂದು ಮಧ್ಯದಲ್ಲಿ ದೀರ್ಘ ಒಂದು ತಿಂಗಳ ರಜೆ ಓಂ ಪೂರ್ಣಮ್ ಪೂರ್ಣಮಿ ದಂ ಪೂರ್ಣ ಪೂರ್ಣಮು ದೇ ಪೂರ್ಣಸ್ಯ ಪೂರ್ಣ ಮಾದಾಯ ಶಾಂತಿಶಾಂತಶಾಂತಿ ಹರಿ ಓಂ ತತ್ಸರಕೃಷ್ಣರ್ಪಣಮಸ್ತು